ಹನ್ನೊಂದು ವಿಧದ ಭಕ್ತಿಯ ಅಭಿವ್ಯಕ್ತಿ ಅನ್ನೋ ಕೋರಿಕೆ ನೋಡ್ತಾ ಕಳೆದ ನಮ್ಮ ತರಗತಿಗಳಲ್ಲಿ ಹತ್ತು ವಿಧ ಆಸಕ್ತಿಯಿಂದ ಕೂಡಿರುವಂತಾ ಆ ಪರಮ ಪ್ರೇಮ ಅಥವಾ ಭಕ್ತಿ ಹೇಗೆ ಅಭಿವ್ಯಕ್ತಗೊಳ್ತು ಅನ್ನೋದನ್ನು ನೋಡಿದ್ವಿ ಇವತ್ತು ಪರಮ ವಿರಹಾಸಕ್ತಿ ಹನ್ನೊಂದನೆಯದಾದಂತಹ ಪರಮ ವಿರಹಾಸಕ್ತಿ ಅಂದರೆ ಏನು ಅಂತ ನೋಡೋಣ ಆ ವ್ರಜದ ನರ ನಾರಿಯರು ಅರ್ಜುನ ಉದ್ಧವ ಮತ್ತು ಇನ್ನಿತರರಲ್ಲಿ ಆ ಭಗವಂತನ ವಿಯೋಗದ ನಂತರ ಉಂಟಾದಂತಹ ಯಾವ ಒಂದು ಪ್ರೇಮದ ಆವಿರ್ಭಾವ ಇತ್ತು ಅದೇ ಪರಮ ವಿರಹ ವಿರಹ ಅಂದರೆ ಸಾಮಾನ್ಯವಾಗಿ ಯಾವುದೇ ನಮ್ಮ ಇಷ್ಟ ವಸ್ತು ನಮ್ಮಿಂದ ಅಗಲಿದರೆ ಉಂಟಾಗುವಂತಹ ಮಾನಸಿಕ ವ್ಯಥೆ ಅದೇ ವಿರಹ ಅದೇ ವಿರಹ ಇದು ಸಾಮಾನ್ಯವಾದಂತಹ ವಿರಹ ಇದರಲ್ಲಿ ಆಸಕ್ತಿ ಇದ್ರೆ ನಮಗೆ ಅದು ಸಂಸಾರ ಖಚಿತವಾಗಿ ತಂದುಕೊಡ್ತದೆ ಆದರೆ ವಿರಹ ಬರ್ತಕ್ಕಂತದ್ದು ಕೇವಲ ಆ ಭಗವಂತನ ವಿಯೋಗದ ಕುರಿತಾಗಿಯೇ ಬರ್ತಕ್ಕಂಥದ್ದು ಬೇರೆ ಇದರಲ್ಲಿ ಪರಮ ವಿರೋ ವಿಯೋಗ ಆಗಲಿಕ್ಕೆ ವಿರಹ ಆಗಲಿ ಯಾಕೆ ಅಂತ ಹೇಳಿದ್ರೆ ಲೌಕಿಕ ಉದಾಹರಣೆಗಳನ್ನು ನಾವು ತಗೊಳ್ಳೋದಿದ್ರೆ नम इष्टर अगलिकरह केवल क्षणिक नम आत्तर मृत्यु अगलिक विरहू नम इष्ट अगलिकरहू क्षणकाल स्मरण अद आमले नमस्पटल ಆದರೆ ಈ ಭಗವಂತನ ಕುರಿತಾದಂತಹ ವೀರಹ ಅವನು ಬೇಕು ಬೇಕು ಬೇಕು ಅಂತ ಗಾಢವಾಗಿ ಅನಿಸುವಿಕೆ ಏನಿದೆಯೋ ಅದು ಹೆಚ್ಚು ಹೆಚ್ಚಾಗ್ತಾ ಹೋಗುತ್ತೆ ಎಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಎಷ್ಟು ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ಅವನು ನಿಮ್ಮಿಂದ ಬಿಟ್ಟಿರಲಿಕ್ಕೆ ಅವನಿಗೆ ಸಾಧ್ಯವಾಗುವುದಿಲ್ಲ ಅವನಿಗೆ ಸಾಧ್ಯವಾಗುವುದಿಲ್ಲ ಇದರಲ್ಲಿ ಎರಡು ರೀತಿಯದಿದೆ ನಾನು ಆಗಲೇ ಹೇಳಿದಂತೆ ಸಾಧನೆಯ ಅವಸ್ಥೆಯಲ್ಲಿ ಬರ್ತಕ್ಕಂತಹ ವಿರಹ ನಂತರ ಸಿದ್ಧನಾದ ಮೇಲೆ ಸಾಧಕ ಸಿದ್ಧನಾದ ಮೇಲೆ ಪರಮಭಕ್ತಿಯನ್ನು ಪಡೆದ ಮೇಲೆ ಯಾವ ರೀತಿಯ ಈ ವಿರಹವು ಅವನ ಜೀವನದಲ್ಲಿ ಚೈತನ್ಯಾದಿಗಳ ಜೀವನದಲ್ಲಿ ಕೃಷ್ಣ ಚೈತನ್ಯ ಅವರ ಜೀವನದಲ್ಲಿ ಕಂಡುಬಂತೋ ಅಂತಹ ವಿರಹಗಳು ಸಾಧನೆಯ ಹಂತದಲ್ಲಿ ಇರ್ತಕ್ಕಂತಹ ಈ ವಿರಹದಲ್ಲಿ ನಾವು ರಜಗೋಪಿಯರು ಅವರು ಯಾವಾಗ ಶ್ರೀಕೃಷ್ಣನ ಜೊತೆಗೆ ಆ ರಾಸಕ್ರೀಡೆಯಲ್ಲಿ ತೊಡಗುತ್ತಾರೋ ಆಗ ತುಂಬ ಸುಂದರವಾಗಿದೆ ಅದು ಓದಬೇಕಂತ ಹೇಳಿದ್ರೆ ನಮಗೆ ಮನಃಶುದ್ಧಿ ಇರಬೇಕು ಒಂದು ಭಗವಂತನ ಮೇಲೆ ಪ್ರೀತಿ ಇರಬೇಕು ಎರಡು ಅವರೆಲ್ಲ ತಮ್ಮ ತಮ್ಮ ಮನೆಯನ್ನು ತೊರೆದು ಆ ಶರನ್ನವರಾತ್ರಿಯ ಪೂರ್ಣಿಮೆ ಶರತ್ ಪೂರ್ಣಿಮೆಯ ಶರತ್ಕಾಲದ ಪೂರ್ಣಿಮೆಯಲ್ಲಿ ಯಮುನಾ ತೀರದಲ್ಲಿ ಆ ಮರಳ ಮೇಲೆ ಕೃಷ್ಣನ ಜೊತೆಗೆ ರಾಸಲೀಲೆಯಲ್ಲಿ ತೊಡಗಬೇಕು ಅಂತಿದ್ದಾಗ ಇದು ತುಂಬಾ ತಮಾಷೆಯಾಗಿದೆ ಈ ವಿರಹ ಅಂತಕ್ಕಂಥದ್ದು ಎಲ್ಲೆಲ್ಲಿ ನಮಗೆ ಮುಖ್ಯವಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಹತ್ತನೆಯ ಸ್ಕಂದ ಮೂವತ್ತು ಮೂವತ್ತೊಂದನೇ ಅಧ್ಯಾಯ ನಾವೀಗ ಪ್ರಸ್ತುತ ವಿಚಾರ ಮಾಡತಕ್ಕಂತಹ ಅಧ್ಯಾಯ ಹನ್ನೊಂದನೆಯ ಸ್ಕಂದದಲ್ಲೂ ಮೂವತ್ತೊಂದನೆಯ ಅಧ್ಯಾಯ ಹತ್ತನೆಯ ಸ್ಕಂದದಲ್ಲೂ ಮೂವತ್ತು ಅದು ಅದರಲ್ಲಿ ಕೃಷ್ಣ ಹೊಟ್ಟೋಗ್ಬಿಡ್ತಾನೆ ದಾಸದಲ್ಲಿ ಆಡುವ ಹೊದ್ದು ಹೊರಟೋಗ್ಬಿಡ್ತಾನೆ ಅದೃಶ್ಯನಾಗ್ತಾನೆ ಮೂವತ್ತೊಂದು ಗೋಪಿಗಾ ಗೀತ ಹತ್ತು ಮೂವತ್ತೊಂದು ಗೋಪಿಗಾ ಗೀತ ಅದರಲ್ಲಿ ತಮ್ಮ ವಿರಹ ವೇದನೆಯನ್ನ ಅಲ್ಲಿ ಆ ಗೋಪಿಯರು ಹೇಳ್ಕೊಡ್ತಾ ಇರುವಂತಹ ಅದ್ಭುತ ಸುಂದರವಾದಂತಹ ಶ್ಲೋಕಗಳು ಶ್ರೀಕೃಷ್ಣನ ಮಹಾತ್ಮ ಎಷ್ಟು ಗೊತ್ತಿತ್ತು ಅವರಿಗೆ ಅಂತ ಕೇವಲ ಪರಪುರುಷ ಅಂತ ಹೇಳಿ ಅವರು ಭಾವಿಸಿರಲಿಲ್ಲ ಶ್ರೀಕೃಷ್ಣ ಪರಮಾತ್ಮ ಅನ್ನೋದು ಖಚಿತವಾಗಿ ಅವ್ರಿಗೆ ಗೊತ್ತಿತ್ತು ಅನ್ನೋದು ಅಲ್ಲಿ ಅಲ್ಲಿ ನಮಗೆ ಆ ಶ್ಲೋಕಗಳಲ್ಲೆಲ್ಲ ಗೊತ್ತಾಗುತ್ತದೆ ಅದೇ ರೀತಿ ಇಲ್ಲಿ ಹನ್ನೊಂದು ಮೂವತ್ತೊಂದರಲ್ಲಿ ಶ್ರೀಕೃಷ್ಣನ ಸ್ವಧಾಮಗಮನ ಮೂವತ್ತರಲ್ಲಿ ಎಲ್ಲ ಯಾದವರ ಕಲಹ ಆಗಿ ಸರ್ವನಾಶವಾಗಿ ದ್ವಾರಕ ಪ್ರಭಾಸ್ ಸರ್ವನಾಶವಾಗ ಹೋದಾಗ ಶ್ರೀ ಕೃಷ್ಣ ಪರಮಾತ್ಮನು ಕಿಂಚಿತ್ ನೆವದಿಂದ ಆ ಬೇಡನ ಬಾಣಿ ತನ್ನ ಯೋಗಶಕ್ತಿಯಿಂದ ಸ್ವಧಾಮಕ್ಕೆ ಹೋಗ್ತಾನೆ ಆಗ ಆ ಶುದ್ಧಿಯನ್ನು ಕೇಳಿದಂತಹ ವ್ರಜ ನಾರಿಯರು ದೇವಕಿ ವಸುದೇವ ಇನ್ನಿತರರು ಅರ್ಜುನ ಇವರೆಲ್ಲ ಯಾವ ರೀತಿ ನಾವೊಂದು ಅವರ ಮನಸ್ಸಿನಲ್ಲಿ ಎಂತಹ ವ್ಯಥೆ ಆ ವಿರಹ ಅನ್ನೋದು ಇರ್ತದೆ ಅನ್ನೋದನ್ನ ಎರಡನ್ನೂ ಅಲ್ಲಿ ನಾವು ಪರಿಶೀಲಿಸಿ ನೋಡಬೇಕು ತುಂಬಾ ಸುಂದರವಾಗಿದೆ ಇದೇ ವಿರಹವನ್ನ ಮೊದಲನೆಯ ಸ್ಕಂದದ ಹದಿನೈದನೇ ಅಧ್ಯಾಯದಲ್ಲೂ ಈಗ ಸಾಮಾನ್ಯವಾಗಿ ಫ್ಲಾಶ್ ಬ್ಯಾಕ್ ಅಂತ ಹೇಳ್ತಾರೆ ಫ್ಲಾಶ್ ಬ್ಯಾಕ್ ಅಲ್ಲಿಂದ ಶುರುವಾಗುತ್ತಲ್ಲ ಹಾಗೆ ಇಲ್ಲಿ ಭಾಗವತದಲ್ಲೂ ಕೂಡ ಮೊಟ್ಟ ಮೊದಲೇದಾಗಿ ಅರ್ಜುನ ಬರ್ತಾನೆ ಯುದಿಷ್ಠನ ಬಳಿಯಲ್ಲಿ ಯುಧಿಷ್ಠನಿಗೆ ಎಷ್ಟೊಂದು ಅಪಶಕುನಗಳು ಉಂಟಾಗುತ್ತೆ ಏನೂ ಆಗಿದೆ ಏನೂ ಆಗಿದೆ ಎಲ್ಲ ಅಪಶ ಅಪಶಕನದ ಬೇರೆ ಬೇರೆ ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ಸೂಚನೆಗಳು ಏನೇನಿದೆಯೋ ಅವನ ಆಗ ಪ್ರಸ್ತುತ ಅವನು ಘಟಿಸುತ್ತೆ ಎಡಗಣ್ಣು ಹೊಡ್ಕೊಳೋದು ಬಲಭುಜ ಎಡಭುಜ ಹೊಡ್ಕೊಳೋದು ಈ ನರಿ ಉದಯುತ್ತಿರುವಂತಹ ಉದಯಿಸುತ್ತಿರುವಂತಹ ಸೂರ್ಯನಿಗೆ ಎದುರುಮುಖವಾಗಿ ಉಳಿಡುತ್ತಿರುವಂತಹ ಅನೇಕ ಅಭಿಶಕನಗಳು ಬಂದಾಗ ಅರ್ಜುನ ಇನ್ನೂ ದ್ವಾರಕಿಗೆ ಹೋದವನು ಸುದ್ದಿ ತೆಗೆದುಕೊಂಡು ಬಂದಿಲ್ಲ ಅರ್ಜುನ ಯಾವಾಗ ಬರ್ತಾನೆ ಅರ್ಜುನ ಯಾವಾಗ ಬರ್ತಾನೆ ಅಂತ ಯುದಿಷ್ಠ ಚಿಂತೆ ಏನೂ ಆಗಿರ್ಬೇಕು ಏನೂ ಆಗಿರ್ಬೇಕು ಬರ್ತಾನೆ ಅರ್ಜುನ ಕೊನೆಗೆ ತಲೆ ಕೆಳಗೆ ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಬಂದ್ಬಿಟ್ಟು ಹೇಳ್ತಾನೆ ಒಂದಿಷ್ಟು ಹೇಳ್ತಾನೆ ಒಂದೊಂದಾಗಿ ಎಂತೆಂತಹ ನನ್ನ ಪ್ರಾಣಪ್ರಿಯನಾದೂನು ಇಲ್ಲ ಅನ್ನುವಂತಹ ಎದೆ ಬಿರಿಯುವಂತಹ ಸುದ್ದಿ ವಿರಹದ ಸುದ್ದಿಯನ್ನ ಅಲ್ಲಿ ನೇ ಮುಂತಾದಂತಹ ಐದು ಪಾಂಡವರು ಅವಳು ದ್ರೌಪದಿಯು ಸೇರಿದಂತೆ ಅವಳು ಮುಂದೆ ಹೇಳ್ತಾನೆ ಅವನು ಹೇಳ್ತಾನೆ ಎಂತಹ ಸ್ಥಿತಿ ಬಂದ್ಬಿಡುತ್ತೆ ಅಂದ್ರೆ ಕೃಷ್ಣ ಇಲ್ಲದಿದ್ದಾಗ ಅವನ್ ಕೃಷ್ಣ ಇವನಿಗೆ ಒಪ್ಪಿಸಿರ್ತಾನೆ ನೋಡು ನೀನು ಈ ಎಲ್ಲ ನಾಶವಾಗತ್ತೆ ನಾನು ಹಿಂದೆ ಇರುವಂತಹ ಸಮಯದಲ್ಲಿ ಇಡೀ ದ್ವಾರಕೆಯನ್ನ ಸಮುದ್ರ ಆಕ್ರಮಿಸಿಕೊಳ್ತಾನೆ ಸಮುದ್ರದ ಅಡಿ ಬಂದುಬಿಡುತ್ತೆ ಈ ದ್ವಾರಕೆ ಆದ್ರಿಂದ ನೀವೆಲ್ಲ ಈ ದ್ವಾರಕೆಯನ್ನು ಬಿಟ್ಟು ಹೊರಟು ಬಿಡಿ ಅಂಥೇಳಿ ಅವನ ಸಂಬಂಧಕ್ಕೆ ತೊಂದು ಹೇಳ್ತಾನೆ ಉಳಿದವರೆಲ್ಲ ಸ್ತ್ರೀಯರೆಲ್ಲ ಅವನ ಯಾರು ಪತ್ನಿಯರು ಇರ್ತಾರೋ ಬೇರೆ ಎಂಟು ಜನ ಅಲ್ಲ ಅಷ್ಟಮಹಿಷಿಯರಲ್ಲ ಬೇರೆ ಹದಿನಾರು ಜನ ನರಕಾಸುರದಿಂದ ಬಿಡಿಸ್ಕೊಂಡು ಬಂದು ಅವ್ರನ್ನೆಲ್ಲ ಮದುವೆ ಆಗಿರ್ತಾರಲ್ಲ ಅವ್ರನ್ನೇನ್ಮಾಡ್ತಾನೆ ಅರ್ಜುನನ ಜೊತೆಗೆ ಕಳಿಸ್ತಾನೆ ನೀವೆಲ್ಲ ಅವನ ಜೊತೆಗೆ ಇಂದ್ರಪ್ರಸ್ಥಕ್ಕೆ ಹೋಗಿ ಅಂತ ಅರ್ಜುನ ಅವರ ರಕ್ಷಣೆಗೋಸ್ಕರ ರಥದ ಮೇಲೆ ಇಂತ್ಕೊಂಡು ಅವರನ್ನ ಹಿಂದೆಯಲ್ಲಿ ಬಿಟ್ಕೊಂಡು ಹೋಗ್ತಾ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಕೃಷ್ಣ ಆಗಲೇ ದೇಹ ತ್ಯರ್ತಿ ಆಯ್ತು ಕೃಷ್ಣ ದೇಹ ತ್ಯಜಿಸಿ ಆದ ತಕ್ಷಣ ಆ ಅರ್ಜುನಲ್ಲಿರ್ತಕ್ಕಂತಹ ಏನೇನು ಸಾಮರ್ಥ್ಯವಿತ್ತು ಶೂನ್ಯವಾಯಿತು ಸೊನ್ನೆ ದಾರಿಯಲ್ಲಿ ಏನಾಗುತ್ತೆ ಕೆಲವರು ದುಷ್ಟ ಗೋಪರು ಬಂದು ಇವನನ್ನ ಸೋಲಿಸಿ ಅಷ್ಟೂ ಜನ ಸ್ತ್ರೀಯರನ್ನ ಅಪಹರಿಸ್ಕೊಂಡು ಹೋಗ್ಬಿಡ್ತಾರೆ ಕೃಷ್ಣನ ಪತ್ನಿಯರನ್ನ ಅಪಹರಿಸ್ಕೊಂಡು ಹೋಗ್ಬಿಡ್ತಾರೆ ಇವನಿಗೆ ಏನೂ ಸಿಗುದಿಲ್ಲ ಹೆಚ್ಚು ಮೊರೆ ಹಾಕೊಂಡು ಬರುವಂತಹ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾನೆ ಅದೇ ಗಾಂಡೀವ ಅದೇ ಬಾಣಗಳು ಅದೇ ಅರ್ಜುನ ಅದೇ ರಥಗಳು ಅದೇ ಕಿರೀಟ ಅದೇ ನೃಪತಿಯರು ಇದು ರಾಜರು ಯಾರು ಮುಂದೆ ತಲೆ ಬಾಸ್ ನಿಲ್ತಾ ಇದ್ರು ಎಲ್ಲ ಅವರೇ ಆದರೆ ಅವನೇ ಇಲ್ಲ ಪರಮಾತ್ಮ ಇಲ್ಲ ಇವತ್ತು ಅರ್ಜುನ ಆ ಗಾಂಡಿವಿ ಗಾಂಡಿವ ಇದ್ದಾಗಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಯಾವ ಒಂದು ಜವಾಬ್ದಾರಿಯನ್ನು ಹೊರಬೇಕಾಗಿತ್ತೋ ಹೋಗಿಲ್ಲ ಅಂತ ಕಣ್ಣೀರ್ ಸುರತ ಹೇಳ್ತಾ ಸೋತು ಬಂದಿರ್ತಾವೆ ಇಡೀ ಮಹಾಭಾರತ ಇದಾರು ಜಯವನ್ನು ಕೊಡಿಸುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದರೋ ಅಂತ ನಾವು ತಿಳಿದೀವೋ ಅವನು ಇಂದು ಸಾಮಾನ್ಯರಾದಂತಹ ನಾಗರಿಕ ಪುಂಡರ ಮುಂದೆ ಸೋತು ಓಡ್ಬರ್ತಾನೆ ಆವಾಗ ಅವ್ರ ಗೊತ್ತಾಗತ್ತೆ ಕೃಷ್ಣನ ಮಹತ್ವ ಏನು ಅಂತ ಅರ್ಥ ಅರ್ಥ ಅವನು ಹೇಳ್ತಾನೆ ತುಂಬ ಕೃಷ್ಣನ ನೆನಪಾದ್ಯೋ ನಂತರ ಹೀಗ್ ಮಾಡ್ತಾ ಇದ್ವಿ ನಾವು ಈ ರೀತಿ ಜೊತೆಲಿದ್ವಿ ಈ ರೀತಿ ಅವ್ನು ನನಗೆ ಇದು ಹಾಕ್ತಾ ಇದ್ದ ನಾನು ಅವನ್ ಕಾಲು ಹೀಗೆ ಓದ್ತಾ ಇದ್ದೆ ಅವ್ನು ನನ್ಗೆ ಈ ರೀತಿ ಮಾಡ್ತಾ ಇದ್ದ ಅಂತ ಹೇಳಿ ಅವನಿಗೆ ಅದು ನೆನ್ಪು ಬರುತ್ತೆ ನೋಡಿ ಇಲ್ದಾಗ ವಿಯೋಗದ ವಿರಹ ಅಂದರೆ ಇನ್ನೂ ಇನ್ನೂ ಹೆ ಹತ್ರ ಹತ್ರ ಆದ ಕೃಷ್ಣ ಅವರಿಗೆ ಬದುಕಿದ್ದಾಗ ಸರೀರಿ ಆಗಿದ್ದಾಗ ಪರಮಾತ್ಮ ಮಾನಸಿಕವಾಗಿ ಹತ್ರವಾಗಿರ್ಬೇಕಂತೇನಿಲ್ಲ ಆದರೆ ತನ್ನ ಶರೀರದ ಯಾತ್ರೆಯನ್ನು ಮುಗಿಸಿದ ಮೇಲೆ ತನ್ನ ಆಪ್ತರಿಗೆ ಇಷ್ಟರಿಗೆ ಇನ್ನೂ ಹತ್ತಿರದಾನ ಇವರ ಮನಸ್ಸಿನೇ ಬಂದು ಕೂತ ಎಷ್ಟು ಅವನ ಬಗ್ಗೆ ಸ್ಮರಣೆಯನ್ನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅರ್ಜುನ ಇದರಲ್ಲಿ ಹೇಳ್ತಾರೆ ಆ ಅಧ್ಯಾಯದಲ್ಲಿ ಹದಿನೈದನೇ ಅಧ್ಯಾಯ ಉಣ್ಣ ಸ್ಕಂದದಲ್ಲಿ ಏವಂ ಚಿಂತೆಯತೋ ಜಿಷ್ಣೋಹೋ ಕೃಷ್ಣ ಆ ಕೃಷ್ಣನ ಪಾದ ಪದ್ಮಗಳನ್ನೇ ಕುರಿತು ಚಿಂತಿಸ್ತಾ ಇರತಕ್ಕಂತಹ ಆ ಅರ್ಜುನ ಏನಾಯ್ತಂತೆ ಅವನಿಗೆ ಅಂದ್ರೆ ಇದರ ಫಲವನ್ನು ಹೇಳ್ತಾ ಇದ್ದಾರೆ ವಿರಹದ ಫಲ ಏನು ಅಂತ ಸಾಧನೆಯ ಹಂತದಲ್ಲಿ ಸೌಹಾರ್ದೇನ ಅತಿಗಾಡೇನ ಶಾಂತಾಸೀದ ವಿಮಲಾಮತಿ ಅವನಲ್ಲಿ ಕೃಷ್ಣನ ಕುರಿತಾದಂತಹ ಪ್ರೀತಿ ಇನ್ನೂ ಹೆಚ್ಚಿತಂತೆ ಒಂದು ಆ ಪ್ರೀತಿ ಹೆಚ್ಚಿ ಏನ್ ಮಾಡ್ತಂತೆ ಅವನ ಬುದ್ಧಿಯನ್ನು ಮತಿ ಬುದ್ಧಿಯನ್ನು ವಿಮಲ ಕೊಳೆಯನ್ನು ತೆಗೀತಂತೆ ಆ ಬುದ್ಧಿಯಲ್ಲಿ ಅವನಿಗೆ ಇರ್ತಕ್ಕಂತಹ ಅಹಂಕಾರ ಅನ್ನುವಂತಹ ಕೊಳೆ ಅದು ತೆಗಿತ ತೆಗೀತೆ ನಾವು ಯಾವಾಗ ಅವನಿಗೆ ಅಹಂಕಾರ ಬಿಮ್ಮು ಹಮ್ಮು ಅಲ್ಲ ಇರುತ್ತೋ ಅವಾಗ ಆ ಪ್ರೇಮದಿಂದ ಆ ಕಣ್ಣೀರು ಬರುವುದಿಲ್ಲ ಆ ಡಿಫರೆನ್ಸ್ ಇರುತ್ತೆ ಅದು ಆ ಡಿಫರೆನ್ಸ್ ಇರುತ್ತೆ ನಾನು ಬೇರೆ ಅವನು ಬೇರೆ ಅನ್ನುವಂತಹ ಡಿಫ್ರೆನ್ಸ್ ಹೀಗಾಗಿ ಹೀಗಿರ್ತಾವು ಹಮ್ಮು ಬಿಮ್ಮು ಯಾವಾಗ ಅದು ಕಟ್ಟೆ ಹೊಡೆದೋಗ್ಬಿಡುತ್ತೋ ನಿಜವಾದ ಪ್ರೇಮ ಸಂಘಟಿಸುತ್ತದೆಯೋ ಆವಾಗ ಆ ಪ್ರೇಮದ ಚಿಹ್ನೆಗಳು ಏನೇನಿದೆಯೋ ಅದೆಲ್ಲ ಕಾಣಿಸ್ತದೆ ಭಕ್ತನ ದೇಹದಲ್ಲಿ ಆ ಪ್ರೇಮದ ಚಿಹ್ನೆಗಳೆಲ್ಲ ಕಾಣಿಸ್ತದೆ ಯಾವಾಗ ಆ ಇಂದು ಏನೊಂದು ಹಡೆತಡೆ ದೊಡ್ಡದಾಗಿತ್ತೋ ಅದು ಹೋದ್ಮೇಲೆ ವಾಸುದೇವಾಂಧ್ರಿಯನುಧಾನ ಪರಿಬ್ರಹ್ಮ ರಂಹಸ ಭಕ್ತ ನಿರ್ಮಥಿತಾ ಶೇಷ ಕಷಾಯ ದಿಷಣೋರ್ಜುನ ಆ ವಾಸುದೇವನ ಕುರಿತಾದಂತಹ ಚಿಂತೆಯನ್ನ ಮಾಡ್ತಾ ಮಾಡ್ತಾ ಅರ್ಜುನನ ಎಲ್ಲ ಪಾಪಗಳು ನಾಶವಾದವು ಅವನ ಆ ಪ್ರೇಮವೇ ಕಡೆಗೋಲಾಗಿ ಮಥಿಸಿತ್ತು ಅವನ ಮನಸ್ಸನ್ನು ಮಥಿ ಮತಿಸಿತ್ತು ಭಕ್ತಿಯ ಆ ಭಕ್ತಿ ಎಂಬಂತಹ ಕಡೆಗೋಲ್ನಿಂದ ಮತಿಸಿದಾಗ ಅಶೇಷ ಕಷಾಯ ಇನ್ನು ಉಳಿದುಡ್ದುಡಿದ್ ಏನೇನಿತ್ತೋ ಕಷಾಯ ಅಂತ ಹೇಳಿದ್ರೆ ಆ ಭಕ್ತಿಯನ್ನ ನಿಜವಾದ ಭಕ್ತಿಯನ್ನ ತಂದುಕೊಡಬೇಕಾಗಿ ಇರ್ತಕ್ಕಂತಹ ಪ್ರತಿಬಂಧಕಗಳು ನಮ್ಮ ಸಂಸ್ಕಾರದಿಂದ ಉಂಟಾದ ಪ್ರತಿಬಂಧಕಗಳು ಏನೇನು ಇರುತ್ತಲ್ಲ ನಮ್ಮ ಸಂಸ್ಕಾರ ಅದು ಬಿಡುವುದಿಲ್ಲ ಭಗವಂತನ ಹತ್ರ ಆ ಸಂಸ್ಕಾರ ಎಲ್ಲ ಈ ಭಕ್ತಿಯಿಂದನೇ ನಾಶವಾಯ್ತಂತೆ ಆವಾಗೇನಾಯ್ತು ಅಂದ್ರೆ ಅವ್ನಿಗೆ ಹೇಳ್ತಾರೆ ಇಲ್ಲಿ ತನಕ ಮರ್ತು ಹೋಗಿದ್ನಲ್ಲ ಯಾರೋ ಒಂದು ಇಂಪಾರ್ಟೆಂಟು ಅದು ಜ್ಞಾಪಕ ಗೀತಂ ಭಗವತ ಜ್ಞಾನಂ ಯತ್ ಸಂಗ್ರಾಮ ಮೂರ್ಧನಿ ಕಾಲಕರ್ಮ ತಮೋರುದ್ಧ ಪುನಧ್ಯಗಮತ್ ವಿಭು ಆ ಭಗವಂತ ಸಂಗ್ರಾಮ ಮೂರ್ಧನಿ ಯುದ್ಧದ ಪ್ರಾರಂಭದಲ್ಲಿ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದ ಇವನಿಗೆನೋ ಯುದ್ಧ ಶುರುವಾಗೋಕ್ಕಿಂತ ಮುಂಚೆ ಹಾಗೆ ಇತ್ತು ಆಮೇಲೆ ಮರ್ಕೋಯ್ತವ್ ಯಾಕಂದ್ರೆ ಯುದ್ಧದಲ್ಲೇ ಮುಳುಗಿಬಿಟ್ಟನಲ್ಲ ಯಾರನ್ನು ಕೊಲ್ಲೋದು ಯಾರನ್ನು ಬಡಿದ್ರು ಹಾಕೋದ್ಲಿ ಆಗೋದು ಅವನಿಗೆ ನಂತರ ಬೇರೆ ಬೇರೆ ಸಂಸಾರವನ್ನು ಮುಳುಬೋದ ಅರ್ಜುನ ಅಲ್ಲಿ ಕಲ್ಮಷ ಕಷಾಯಗಳನ್ನು ಸೇರ್ಕೋತವನು ಹೃದಯದಲ್ಲಿ ಸಂಪೂರ್ಣ ಭೀತಿಯನ್ನು ಮರ್ತೇ ಹೋದ ಆದರೂ ಕೂಡ ಯುದ್ಧದ ಪ್ರಾಂತ್ಯದಲ್ಲಿ ಕೃಷ್ಣ ಹೀಗೆ ನಿಂತ್ಕೊಂಡಿದ್ದ ನಾನು ಹೀಗಿದ್ದೆ ಏನೋ ಹೇಳ್ತಾ ಇದ್ದ ಏನು ಗೊತ್ತಾಗ್ತಾ ಇದ್ವಲ್ಲ ಹೇ ಪರಮಾತ್ಮ ದಯವಿಟ್ಟು ನೀನಲ್ಲಿ ಯಾವುದೋ ಒಂದು ಉಪದೇಶವನ್ನು ಮಾಡಿದೆಯಲ್ಲ ಯುದ್ಧದ ಆರಂಭದಲ್ಲಿ ಅಂತ ಹೇಳು ಅಂತ ಹೇಳಿ ಅವನು ಬೇಡಿಕೊಂಡಾಗ ಕೃಷ್ಣನ ಮುಖದಿಂದ ಅನುಗೀತ ಅನ್ನೋದು ಹುಟ್ಟು ಗೀತೆಯನ್ನು ಅನುಸರಿಸಿಕೊಂಡು ಬಂದಂತಹ ಏನೋ ಭಗವಂತನ ವಾಕ್ಯಗಳಿದೆಯೋ ಅದು ಅನುಗೀತ ಅನ್ನುವಂತಹ ಅವನ ಉಪದೇಶ ಅದರಲ್ಲಿ ಅದು ಸ್ಮೃತಿ ಅದು ಅಷ್ಟು ನಮಗೆ ಗೀತೆಯಷ್ಟು ಅದು ಇದಾಗಿಲ್ಲ ಯಾವುದು ಪ್ರಸಿದ್ಧವಾಗಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅದರಲ್ಲಿ ಅಧ್ಯಾತ್ಮದ ಜೊತೆಗೆ ಸ್ಫೃತಿ ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದಂಥ ವಿಷಯಗಳೂ ಇವೆ ಅಂದರೆ ಚಾದುರ್ವಾಣ್ಯ ವ್ಯವಸ್ಥೆ ಹೇಗಿರಬೇಕು ರಾಜನಾದವನು ಹೇಗಿರಬೇಕು ಬ್ರಾಹ್ಮಣನಾದವನು ಹೇಗಿರಬೇಕು ಕ್ಷತ್ರಿಯನಾದವನು ಈ ರೀತಿಯ ವ್ಯವಸ್ಥೆಯ ಕುರಿತಾದ್ದು ಇದೆ ಅದು ಅಷ್ಟು ಪ್ರಸಿದ್ಧಿಯನ್ನು ಹೊಂದಿಲ್ಲ ಸರಿ ಅನುಗೀತೆಯನ್ನು ಮರೆತು ಹೋಗ್ಬಿಟ್ಟ ಎನ್ನು ಆಮೇಲೆ ಅರ್ಜುನ ಆದರೆ ಯಾವಾಗ ಕೃಷ್ಣ ನಿರ್ಯಾಣವನ್ನು ಹೊಂದಿ ಅವನ ವಿರಹದಿಂದ ಉತ್ಪತ್ತಿಯಾದಂತಹ ಆ ಭಕ್ತಿ ಇವನ ಹೃದಯದಲ್ಲಿ ಇದ್ದಂತಹ ಕಷಾಯವನ್ನು ನಾಶ ಮಾಡ್ತೋ ಆ ಮಲವನ್ನ ತೊಳೆತು ನಿರ್ಮಲವಾಗಿ ಮಾಡ್ತೋ ಆವಾಗ ಓಹೋ ಭಗವಂತ ಇದೆಲ್ಲ ಹೇಳಿದ್ದು ಎಲ್ಲ ಜ್ಞಾಪಕಕ್ಕೆ ಬಂದ ಒಂದೊಂದು ಅಕ್ಷರಗಳು ಕೂಡ ಗೀತೆಯಲ್ಲಿ ಹರಿದಂತಹ ಅಕ್ಷರಗಳು ಮತ್ತು ಆ ಭಗವಂತನ ವ್ಯಾಖ್ಯಾನ ಆ ಭಗವಂತನ ಸುಂದರ ಮೂರ್ತಿ ಯಾವ ರೀತಿ ಅವನು ಆ ರೀತಿ ಮಾಡಿದ್ನೋ ಅದೆಲ್ಲ ಜ್ಞಾಪಕ ಇದು ನೋಡಿ ಇದು ಸೈಕಾಲಜಿ ನಮ್ಗೆ ಎಷ್ಟೋ ಬಾರಿ ಆ ವ್ಯಕ್ತಿ ಎದುರುಗಡೆ ಇಲ್ಲ ಅಂತ ಹೇಳಿದಾಗ ಅತ್ಯಂತ ಪರಮ ಪ್ರಿಯನಾದಂತಹ ವ್ಯಕ್ತಿ ನಮ್ಮ ಮುಂದೆ ಇದ್ದಾಗ ನಾವು ಅವರೊಂದಿಗೆ ಒಡನಾಡಿದಂತಹ ಎಷ್ಟೊಂದು ಸಂದರ್ಭಗಳು ನಮ್ಮ ಸಾಮಾನ್ಯ ವ್ಯಾವಹಾರಿಕ ಜೀವನದಲ್ಲಿ ಅದು ಮರ್ಕೋಗ್ಬಿಟ್ಟಿರುತ್ತೆ ಯಾಕಂದ್ರೆ ವ್ಯವಹಾರವೇ ಅದನ್ನ ಅದುಮಿ ಇಟ್ಟುಬಿಡುತ್ತೆ ಆ ವ್ಯವಹಾರ ಸಾಮಾನ್ಯವಾಗಿ ಅದು ಕಾಮಸ್ರೋದಾದಿಗಳು ಅಹಂಕಾರಗಳಿಂದ ಅದು ತುಂಬಿಕೊಂಡಿರುತ್ತೆ ಅದೆಲ್ಲ ಇದನ್ನ ಈ ಕೆಳಗಡೆ ಸಪ್ರೆಸ್ ಮಾಡಿಟ್ಟಿರುತ್ತೆ ಈಗೇನಾಗತ್ತೆ ಯಾವಾಗ ವ್ಯಕ್ತಿ ಇಲ್ಲವೋ ಆ ವ್ಯಕ್ತಿಯ ಅದ್ಭುತವಾದಂತಹ ಸ್ಮರಣೆ ಅಮೋಘ ಸ್ಮರಣೆ ಉಂಟಾಗುತ್ತೋ ಉಕ್ಕಿ ಹರಿಯುತ್ತೋ ಆ ವ್ಯಕ್ತಿಯ ಸಂಬಂಧವಾದಂತಹ ಪ್ರೀತಿ ಉಕ್ಕಿ ಹರಿಯುತ್ತೋ ಆಗ ಆ ವ್ಯಕ್ತಿಗೆ ಸಂಬಂಧಿಸಿದ ಎಲ್ಲ ಘಟನೆಗಳು ತೆರ್ಕೊಳುತ್ತೆ ನಮ್ಮ ಮುಂದೆ ನಮ್ಮ ಮುಂದೆ ತೆರ್ಕೊಳುತ್ತೆ ಹಾಗೆ ನಮ್ಮ ಚಿತ್ರ ನಮ್ಮ ಮನ ಮನಸ್ಪಟಲದ ಮೇಲೆ ಚಿತ್ರವನ್ನು ಮೂಡಿಸಿದ್ವಿ ಹಾಗೆ ಯಥಾವತ್ಥ ಅಯ್ಯೋ ಹೀಗೆ ಮಾಡಿದ್ವಿ ಹಾಗೆ ಮಾಡಿದ್ವಿ ಹೀಗೆ ಇಲ್ಲಿ ಮಾತಾಡಿದ್ವಿ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಇದೆಲ್ಲ ಬರುತ್ತೆ ಇಲ್ಲಿ ಆ ಅರ್ಜುನನಿಗೆ ಹಾಗೆ ಆಯ್ತು ಆ ವಿರಹದಿಂದ ಪುನಃ ಹೇಳ್ತಾ ನಂತರ ಅದರಿಂದ ಏನಾಯ್ತು ಆ ಭಗವದ್ಗೀತೆಯ ತತ್ವ ಅವನ ಮನಸ್ಸಿಗೆ ಹೊಕ್ಕಿಬಿಟ್ಟು ಇಲ್ಲಿಯ ತನಕ ಭಗವಂತ ಅದರಲ್ಲಿ ಭಗವದ್ಗೀತೆಯನ್ನು ಎಷ್ಟು ಹೇಳ್ದ ಅವನ ಜ್ಞಾನ ಉಂಟಾಗಿರಲಿಲ್ಲ ಜ್ಞಾನ ಉಂಟಾಗಿರಲಿಲ್ಲ ವಿಶ್ವರೂಪ ದರ್ಶನ ತೋರಿಸಿದ ಅದರಿಂದ ಕೂಡ ಅವನಿಗೆ ಜ್ಞಾನ ಉಂಟಾಗಿರಲಿಲ್ಲ ಅವನು ಸರಿಯಾದ ಸಮಯ ಜ್ಞಾನ ಉಂಟಾಗಿರಲಿಲ್ಲ ಯಾಕೆಂದರೆ ಆ ಜ್ಞಾನ ಹೋಗಿ ಏನು ಹೊಡಿಬೇಕು ಅದೇನು ಹೊಡಿತು ಆದರೆ ಇವನು ಕೊಳೆ ಜಾಸ್ತಿ ಇದ್ರೆ ಏನಾಗುತ್ತೆ ಅಲ್ಲಿ ಕೊಳೆಯೇ ಜಾಸ್ತಿ ಇದ್ರೆ ಇನ್ ಈ ವಿರಹ ಜ್ಞಾನ ಹೋಗಿ ಪಡೆದೇ ಇರತಕ್ಕಂತಹ ಹೊಡೆದು ಮಾಡದೇ ಇರತಕ್ಕಂತಹ ಕೆಲಸವನ್ನ ವಿರಹ ಮಾಡಿಬಿಟ್ಟಿದೆ ವಿರಹ ಆ ಪ್ರಿಯಾಕರನ ವಿರಹ ಅವನಿಂದ ಅಗಲಿದಂತಹ ದುಃಖ ಅದು ಮಾಡಿಬಿಟ್ಟಿದೆ ಕಲ್ಮಶವನ್ನು ತೊಳೆದು ಹಾಕಿದೆ ಕಲ್ಮಶವನ್ನು ತೊಳೆದು ಹಾಕಿದೆ ತಕ್ಷಣನಿಗೆಲ್ಲ ಜ್ಞಾನೋದಯವಾಯಿತು ಆವಾಗ ಯುಧಿಷ್ಠಿರ ಸಮೇತನಾಗಿ ಎಲ್ಲ ಆಂಡವರು ತಮ್ಮ ತಮ್ಮ ಅಕ್ಷರಗಳನ್ನು ಬಿಸಿಟು ತಮ್ಮ ರಾಜ್ಯಭಾರವನ್ನು ಪರೀಕ್ಷೆಯ ಕೊಟ್ಟು ಅವರೆಂದರೂ ಕೂಡ ಸ್ವರ್ಗಾರೋಹಣ ಮಾಡ್ತಾರೆ ಸ್ವರ್ಗಾರೋಹಣ ಮಾಡ್ತಾರೆ ಇದು ಅಲ್ಲಿ ನಂತರ ನಮಗೆ ಬರ್ತಕ್ಕಂಥದ್ದು ಈ ಗೋಪಿಯರ ನಾನು ಆಗಲೇ ಹೇಳ್ತಾ ಇರುವಂತೆ ಅಲ್ಲೇನಾಗುತ್ತೆ ಗೋಪಿಯರಿಂದ ಶ್ರೀಕೃಷ್ಣನ ಬಳಿಯಲ್ಲಿ ಇರಬೇಕಾದ್ರೆ ಶ್ರೀಕೃಷ್ಣ ಒಬ್ಬಾಳೊಬ್ಬ ಗೋಪಿಯನ್ನು ಮಾತ್ರ ಅವಳ ಜೊತೆಗೂಡಿ ಅವನು ಬೇರೆ ಕಡೆ ಹೋಗ್ತಾನೆ ಆ ತರ ಹೋಗ್ಬೇಕಾದ್ರೆ ಅವಳ ಮನಸ್ಸಿನಲ್ಲಿ ಒಂದು ಭಾವನೆ ಆಹಾ ನಾನು ಗುಣದಲ್ಲೂ ರೂಪದಲ್ಲೂ ಕೂಡ ಉಳಿದಲ್ಲ ಗೋತಿಯರಿಗಿಂತಲೂ ನಾನು ಶ್ರೇಷ್ಠಳು ಹೀಗಾಗಿಯೇ ಅವನು ಬೇರೆ ಗತಿ ಇಲ್ಲದೆ ನೋಡಿ ಪರಮ ಪುರುಷ ಇಲ್ಲದೆ ಅವನು ನನ್ನ ಹತ್ರನೇ ಅದಕ್ಕೋಸ್ಕರ ನನ್ನ ಜೊತೆಗೆ ಅವನು ಹೋಗ್ತಾ ಇದ್ದಾನೆ ಅಂತ ಅದೆಲ್ಲ ವಾಕ್ಯಗಳು ಹಾಗೇ ಇದೆ ನೀವು ಭಾಗವತ ಹತ್ತನೆಯ ಸ್ಕಂದ ಮೂವತ್ತನೆಯ ಅಧ್ಯಾಯವನ್ನು ಹುಡುಕಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಆ ರೀತಿ ಅವಳಿಗೆ ಭಾವನೆ ಬಂತೋ ಇಲ್ವೋ ಸರಿ ಕೃಷ್ಣ ಅಲ್ಲಿ ಹೋಗುವ ಮಾಡ್ದ ಅವ್ರ ಜೊತೆಗೆ ಹೋಗುವಾಗ ಅವಳು ಹೇಳ್ತಾಳೆ ನನಗೀಗ ನಡಿಯೋಕ್ಕಾಗೋದಿಲ್ಲ ಅಂತ ಮುನಿತು ಕೋಪವನ್ನು ಮಾಡ್ತಾಳೆ ಸುಳ್ಳು ಕೋಪವನ್ನು ಮಾಡಿದಾಗ ಅವಳು ಹೇಳ್ತಾಳೆ ಹಾಗೆ ನೀನೇ ನಾನು ಎತ್ಕೊಂಡು ಹೋಗು ಅಂತ ಹೇಳಿದಾಗ ಆಯ್ತು ನಾನು ಎತ್ಕೊಂಡು ಹೋಗ್ತೀನಿ ನನ್ನ ಹೆಗಲ ಮೇಲೆ ನಿಂತು ಕೂತ್ಕೋ ಅಂತ ಅವನು ಹೇಳ್ತಾನೆ ಅವಳಿನ್ನೇನು ಅವನ ಹೆಗಲಿನ ಹತ್ತಕ್ಕೆ ಹೋಗುವಾಗ ಮಾಯ ಇಲ್ವೇ ಇಲ್ಲ ಅವನು ಇಲ್ಲ ಅವಳಿಗೆ ಆಶ್ಚರ್ಯ ದುಃಖ ಅವಮಾನ ಎಲ್ಲ ಒಟ್ಟಿಗೆ ಬರ್ಬಿಡ್ತು ಒಡದ ಚೂರು ಮಾಡ್ದಾಳೆ ಅಂಕಾರ ಒಡೆದ ಚೂರು ಮಾಡ್ದ ಹೀಗೆ ಕೂತ್ಕೊಂಡ್ಬಿಟ್ಟಿದ್ದ ಉಳಿದೆಲ್ಲ ಗೋಪಿಯರಿಗೆ ವಿರಹ ಶುರುವಾಯಿತು ಅಯ್ಯೋ ನಮ್ಮ ಪರಮ ಪುರುಷ ಹುಡುಕ್ತಾ ಹುಡುಕ್ತಾ ಒಂದೊಂದ್ ಕಡೆ ಬರ್ತಾ ಇದಾರೆ ಸುಂದರವಾದ ವಿವರಣೆಗಳಿದೆ ಅಲ್ಲಿ ಆಹ್ ನೋಡಿ ಅಲ್ಲಿ ಆ ಗೋಪಿಯನ್ನು ಹೊರಟೋದ ಬಿಟ್ಬಿಟ್ಟು ನೋಡಿ ಇಲ್ಲೇ ಅವನು ಈ ರೀತಿ ಮಾಡಿದ್ದು ನೋಡಿ ಅವನ ಕಾಲು ಗುರುತು ಇನ್ನೂ ಜೋರಾಗಿ ಅಲ್ಲಿ ನೆಲಕ್ಕೆ ಅದಮಿದೆ ಅಂದ್ರೆ ಅವನ ಕಾಲನ್ನ ಮೇಲೆ ಹೀಗ್ ಮಾಡಿ ಅವ್ರಿಗೋಸ್ಕರ ಹೂವನ್ನ ಈ ಮರದಿಂದ ತೆಕ್ಕ ಇದ್ದಾನೆ ಈ ರೀತಿಯಾಗಿ ಅವರೆಲ್ಲ ಕಲ್ಪನೆಯನ್ನ ಮಾಡ್ತಾ ಮಾಡ್ತಾ ಇಲ್ಲಿ ಬಂದು ನೋಡ್ತಾರ ಈ ಗೋಪಿ ಯಾರ ಜೊತೆಗೆ ಕೃಷ್ಣ ಪರಮಾತ್ಮ ಹೋಗಿದ್ನೋ ಅವಳು ಈ ರೀತಿ ಪೆಚ್ಚು ಮೊರೆ ಹಾಕೊಂಡು ದುಃಖದಿಂದ ಇಕ್ಕೋತಿದ್ದಾಳಲ್ಲ ಆಗ ಅವರೆಲ್ಲರೂ ಕೇಳ್ತಾರೆ ಏನೇ ಏನಾಯ್ತು ನಿನ್ ಜೊತೆಗೆ ಕೃಷ್ಣ ಪರಮಾತ್ಮ ನೀನೇ ಧನ್ಯ ಹಾಗೆ ಹೇಗೆ ಅಂತ ಹೇಳಿದಾಗ ಅವಳು ಹೇಳ್ತಾರೆ ನಾನು ಮಹಾ ಅಭಿಮಾನ ಮಾಡಿದೆ ನಾನು ಅಂತ ತನ್ನ ಮನಸ್ಸಿನ ಏನು ತೋಣಿಕೆ ಇದೆಯೋ ಅವ್ನು ಹೇಳ್ತಾರೆ ನಾ ನಿಮ್ಮೆಲ್ಲರಿಗಿಂತಲೂ ರೂಪವತಿ ನಿಮ್ಮೆಲ್ಲರಿಗಿಂತಲೂ ಗುಣವತಿ ಅಂತ ತಿಳ್ಕೊಂಡೆ ಈ ರೀತಿಯ ಅಹಂಕಾರವನ್ನು ಪ್ರದರ್ಶನ ಮಾಡಿದೆ ಹಾಗೆಯೇ ಅವನು ಪರಮಾತ್ಮ ಅಂತ ತಿಳಿಯದೆ ಸುಳ್ಳು ನೆಪವನ್ನು ಹೇಳಿ ಅವನೇ ನನ್ನನ್ನು ತನ್ನ ಶರೀರದ ಮೇಲೆ ಎತ್ಕೊಂಡು ಹೋಗುವಾಗೆ ನಾನು ಮಾಡಿದೆ ಅದು ಅವಮಾನ ಮಾಡಿದೆ ಪರಮಾತ್ಮನಿಗೆ ಹೀಗಾಗಿ ಅವನು ನಮ್ಮಿಂದ ಅದೃಶ್ಯನಾದ ಅಂತ ಹೇಳಬೇಕಾದ್ರೆ ಇವರೆಲ್ಲರಿಗೂ ತುಂಬ ಇದಾಗುತ್ತೆ ಆ ವಿರಹ ಎಷ್ಟು ವಿರಹ ಉಂಟಾಗತ್ತೆ ಅಂತ ಹೇಳಿದ್ರೆ ಆ ವಿರಹದ ಫಲವಾಗಿ ಅಲ್ಲಿ ಹೇಳ್ತಾರೆ ಶುಭ ಮಹರ್ಷಿಗಳು ತನ್ನ ಮನಸ್ಕಾಹ ಅವರ ಮನಸ್ಸಿನೆಲ್ಲ ಕೃಷ್ಣನೇ ತುಂಬಿಕೊಂಡಿದ್ದಾನಂತ ಮನಸ್ಕಾಹ ತದ ಆಲಾಪ ಮನಸ್ಸಿನಲ್ಲಿ ಬೇರೆ ಯಾವ ಚಿಂತೆಯೂ ಇಲ್ಲ ಅವರಿಗೆ ತದ್ ಆಲಾಪ ಮಾತು ಬೇರೆ ಯಾವುದು ಬರ್ತಾನೆ ಇಲ್ಲ ಆ ಪರಮಾತ್ಮ ಪೂರಿತ ಆದಂತ ಮಾತೇ ಕೃಷ್ಣ ಪರಮಾತ್ಮನ ಅವನ ರೂಪ ಎಂಥದ್ದು ಅವನ ಹಾವಭಾವ ಎಂಥದ್ದು ಅವನ ಕೊಳ್ಳಿನ ಧ್ವನಿ ಎಂಥದ್ದು ಇದೇ ಬರ್ತಾ ಇದೆ ತದ ವಿಕೇಷ್ಟ ಅವನೇನೇನು ಮಾಡ್ತಿದ್ದ ಚಿಕ್ಕಂದಿಂದ ಏನೇನು ಮಾಡ್ತಿದ್ದ ನಾವೆಲ್ಲ ನೋಡ್ತಿದ್ವಲ್ಲ ಅದನ್ನೇ ಕುರಿತಾದಂತಹ ಆಲಸೆ ಅದನ್ನೇ ಕುರಿತಾದಂತಹ ಆ ಚಿಂತೆ ಚಿಂತನೆ ವೀಲಾ ಚಿಂತನ ಬಂತು ಅವರ ತದ ಆತ್ಮಿಕ ಅವನ ಆತ್ಮವೇ ಆಗಿ ಹೋದ್ರಂತೆ ಅವನ ಕುರಿತು ಚಿಂತಿಸ್ತಾ ಚಿಂತಿಸ್ತಾ ಅವರ ಆತ್ಮನೇ ಆಗಿ ಹೋದ್ರಂತೆ ತದ್ ಗುಣಾನೇವ ಗಾಯಂತ್ಯ ಅವನ ಗುಣಗಳನ್ನೇ ಹಾಡ್ತಾ ಹಾಡ್ತಾ ಹೋಗ್ತಾ ಹೋಗ್ತಾ ನಾತ್ಮ ಗಾರಾಣಿ ಸ್ಮರುಹು ಎಂತಹ ಇದು ನೋಡಿ ನ ಆತ್ಮಾರಾಣಿ ಸಸ್ಮರುಹು ತಮ್ಮ ದೇಹವನ್ನೇ ಅವರು ಮರೆತು ಬಿಟ್ಟರಂತೆ ಇಲ್ಲಿ ಮುಖ್ಯವಾಗಿ ಭಕ್ತಿಯಲ್ಲಿ ಬೇಕಾಗಿರೋದು ಇದೆ ವೈರಾಗ್ಯ ವೈರಾಗ್ಯ ಅಂದ್ರೆ ನನ್ನನ್ನು ನಾನು ಮರಿಬೇಕು ಮೊದಲನೆಯದಾಗಿ ನನ್ನನ್ನು ನಾನು ಮರಿಬೇಕು ಅವಾಗ ಅವನ್ ಸಿಕ್ತಾನ ನಾನು ಗಟ್ಟಿಯಾಗಿ ನನ್ನ ತನವನ್ನ ಹೀಗೆ ಇಟ್ಕೊಂಡಿದ್ರೆ ಅವನು ಹೇಗೆ ಸಿಗ್ತಾನೆ ಅವನಿಗೆ ಜಾಗವೇ ಇಲ್ವಲ್ಲ ಅಲ್ಲಿ ಯಾವಾಗ ನಾನು ನನ್ನ ಮರಿತೇನೆಯೋ ಅವಾಗ ಜಾಗ ಕಂಪ್ಲೀಟ್ ಖಾಲಿ ಆಯ್ತಾನೆ ಅವನ್ ಬರ್ಲಿಕ್ಕೆ ಬರ್ತಾನ ಬರ್ತಾನ ಹಾಗೆ ಆಯ್ತು ಅವ್ರಿಗೆ ಈ ಇದನ್ನ ಕುರಿತಾಗಿ ತದ ಆತ್ಮಿಕಾಹ ಅಂತ ಇದೆಯಲ್ಲ ಅದಕ್ಕೆ ಸೂರ್ಯದಾಸರು ಒಂದು ಕಡೆ ತಮ್ಮ ಕವನದಲ್ಲಿ ಬರಿತಾ ಎಷ್ಟು ಸುಂದರವಾಗಿ ಅವ್ರಿಗೆ ಅದೆಲ್ಲ ದರ್ಶನವಾಯಿತು ಅವರಿಗೆ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನವ್ರಿಗೆ ಅವರು ಶ್ರೀ ಕೃಷ್ಣ ಪರಮಾತ್ಮ ಕುರಿತಾದಂತಹ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಒಂದು ಹೋಲಿಸ್ಕೊಂಡ್ಮೇಲೆ ಅವ್ರು ಹೇಳ್ತಾರೆ ನನಗೆ ಎರಡಿಲ್ಲ ಒಂದೇದಾಗಿ ನಾನು ನಿನ್ನ ಲೀಲಾ ಕಥೆಗಳನ್ನ ಒಂದೂ ನಾನು ನೋಡಿಲ್ಲ ನನಗೇನೂ ಗೊತ್ತಿಲ್ಲ ಎರಡನೇದಾಗಿ ನಿನ್ನ ಲೀಲಾ ಕಥೆಗಳನ್ನ ಕುರಿತು ನನಗೆ ಕವಿತೆಯನ್ನು ಮಾಡ್ಬೇಕು ಅಂತ ಆಸೆ ಇದೆ ಆದ್ರೆ ನನಗೆ ಕವಿತಾ ಶಕ್ತಿ ಇಲ್ಲ ಎರಡನ್ನೂ ದಯಪಾಲ್ತೇ ಪ್ರಭು ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಆಗಲಿ ಅಂತ ಹೇಳಿ ಕವಿತಾ ಶಕ್ತಿಯನ್ನು ಆ ವಿದ್ವತ್ತು ಅದನ್ನು ಕೊಡ್ತಾರೆ ಹಾಗೆ ಆ ಒಂದು ಅವನ ದಿವ್ಯ ಚಕ್ಷು ಅವನಿಗೆ ಈ ಚಕ್ಷು ಇಲ್ಲದೆ ಹೋದರೂ ಕೂಡ ಆ ದಿವ್ಯ ಚಕ್ಷು ತೆರ್ಕೊಳ್ಳುತ್ತೆ ಅದರಿಂದ ಅವನು ಹೇಳ್ತಾನೆ ಪರಮಾತ್ಮ ನೀನು ನನ್ನ ಏನೇನು ವಿಲೆಗಳನ್ನು ಹಿಂದೆ ಪೌರಾಣಿಕರು ಬರೆದಿದ್ದಾರೆಯೋ ಅದೂ ಅಲ್ಲದೆ ಇನ್ನೆಷ್ಟು ಗುಪ್ತವಾದಂತಹ ಲೀಲೆಗಳು ಇದೆಯೋ ಅದನ್ನೂ ಕೂಡ ನಿನಗೆ ನಾನು ತೋರಿಸ್ತೇನೆ ಅಂತ ಗುಪ್ತವಾದಂತಹ ಲೀಲೆಗಳು ಪುರಾಣ ಬರದೇ ಇರ ಬರದೇ ಇರತಕ್ಕಂತಹ ಲೀಲೆಗಳನ್ನು ನಿನ್ನ ನಿನ್ನ ನಾನು ತೋರಿಸ್ತೇನೆ ಅಂತ ಬರೀ ಅಂತ ಹೇಳ್ತಾರೆ ಅದರಲ್ಲೂ ಅವರು ಭ್ರಮರ ಗೀತಾ ಅಂತ ಹೇಳಿಬಿಟ್ಟೆ ಅವರ ಒಂದು ಕಾವ್ಯ ಸಂಕಲನ ಇದೆ ಆ ಕಾವ್ಯ ಸಂಕಲನದಲ್ಲಿ ಒಂದಾನೊಂದು ಅವರ ಪದಗಳಲ್ಲಿ ಬರುತ್ತೆ ಅವರು ಉದ್ಧವನಿಗೆ ಕೃಷ್ಣ ಉದ್ದವನಿಗೆ ಕಳಿಸ್ಬೇಕು ಮೆಸೇಜ್ ಕೊಟ್ಟು ಬಿಟ್ಟು ಕಳಿಸ್ಬೇಕು ಯಾರಿಗೆ ಗೋಪಿಯರಿಗೆ ಗೋಪಿಯರ ವಿರಹ ತಡ್ಕೊಳಿಕಾಗ್ತಾ ಇಲ್ಲ ಅವನು ಹೇಳ್ತಾನೆ ಕೃಷ್ಣ ಕೃಷ್ಣ ಯಾವಾಗ ಉದ್ದವನ ಕರಿತಾನೋ ಅವನ ಸ್ನೇಹಿತರನ್ನ ಉದ್ದವ ಕೇಳ್ತಾನೆ ಏನಪ್ಪಾ ಅದು ಅವನು ಜ್ಞಾನಿಯವನು ಜ್ಞಾನಿಯವರು ನನಗೆ ಪತ್ತಿ ಕಾಲಿಸುವುದಿಲ್ಲ ಅವನು ಉಡಾಸೆ ಮಾಡುವ ಜಾಸ್ತಿ ಹೀಗೆ ಯಾವಾಗ ಕೃಷ್ಣ ಹೇಳ್ಕೊಂಡು ಬಾರು ನೋಡಪ್ಪ ನೀನು ಇದಕ್ಕೆ ಹೋಗ್ಬೇಕು ವ್ರಜಕ್ಕೆ ಹೋಗ್ಬೇಕು ಅಂತ ಹೇಳ್ದಾಗಲೇ ಇವನು ಮುಖದಲ್ಲಿ ನಗು ಬರು ಬರೋ ಶುರುವಾಯಿತು ಯಾರಿಗೆ ಬುದ್ಧವನಿಗೆ ಸರಿ ಸರಿ ಇವನಿಗೆ ಅವ್ರೆಲ್ಲರೂ ನೆನಪಾಗ್ಬಿಟ್ಟಿದೆ ಈಗ ಅದಕ್ಕೆ ನೋಡೋಣ ಏನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಅವನು ನಗ್ತಾನೆ ಇವನು ನಗುವನಿಗೆ ಗೊತ್ತಾಗ್ಬಿಡುತ್ತೆ ಕೃಷ್ಣನಿಗೆ ಇವನು ನಗುವಿನ ಹಿಂದಿನ ಉದ್ದೇಶ ಪರಮಾತ್ಮನಿಗೆ ಗೊತ್ತಾಗ್ಬಿಡುತ್ತೆ ಅವನು ಹೇಳ್ತಾನೆ ನೋಡೋ ನಾನು ನೀನೇ ಹೋಗ್ಬೇಕು ಅಂತಿದ್ದೀನಪ್ಪ ಯಾಕಂದ್ರೆ ನೀನೆಲ್ಲ ತುಂಬಾ ತಿಳಿದವನು ತುಂಬಾ ಬುದ್ಧಿವಂತ ಹೀಗಾಗಿ ನಿನ್ನನ್ನೇ ನಾನು ಕಳಿಸ್ತೇನೆ ನನ್ನ ಒಂದು ಸಣ್ಣ ಸಂದೇಶ ಇದೆ ಅಲ್ಲಿ ಹೋಗಿ ಹೇಳ್ಬೇಕು ನೀನು ಆ ಫಸ್ಟ್ ಅಲ್ಲಿ ಹೋದ್ಮೇಲೆ ಪ್ರಜೆಕ್ಟ್ ಹೋದ್ಮೇಲೆ ನನ್ನ ತಂದೆ ಇರ್ತಾರೆ ಹಿರಿಯರು ಅವರು ಊರಿಗೆ ಹಿರಿಯರು ಅವರಿಗೆ ನನ್ನ ನಮಸ್ಕಾರವನ್ನು ತಿಳಿಸು ನನ್ನ ತಾಯಿಗೆ ನನ್ನ ನಮಸ್ಕಾರವನ್ನು ತಿಳಿಸು ನನ್ನ ಪ್ರೀತಿಯನ್ನು ತಿಳಿಸು ಹಾಗೆ ಅಲ್ಲಿ ಊರಿನಲ್ಲಿ ಇದ್ದಂತಹ ಎಲ್ಲ ಹಿರಿಯರಿಗೂ ಕೂಡ ನನ್ನ ನಮಸ್ಕಾರ ಎಷ್ಟು ಚೆನ್ನಾಗಿದೆ ನೋಡಿ ಅದು ಯಾವ ರೀತಿ ಹೇಗೆ ಒಂದು ಸೋಷಿಯಲ್ ರಿಲೇಷನ್ಶಿಪ್ ಬೆಳೆಸ್ಕೊಳ್ಬೇಕು ಅನ್ನೋದು ನಮಗೆ ಪಾಠವಾಗಿ ಹೇಳಿದ್ದಾನೆ ಅನ್ನೋ ಸೂರದಾಸರು ಹೇಗೆ ಪ್ರತಿಬಿಂಬಿಸಿದ್ದಾರೆ ನೋಡಿ ಅಲ್ಲಿ ಸುಮ್ಮನೆ ಡೈರೆಕ್ಟ್ ಆಗಿ ಹೋಗ್ಬಿಡದಲ್ಲ ಅಲ್ಲಿ ಹೋದ ಮೇಲೆ ಯಾವ ರೀತಿ ಮಾಡಬೇಕು ಏನದು ಸದಾಚಾರ ಅಂದ್ರೆ ಏನು ಅಲ್ಲಿ ಹೇಳ್ತಾ ಇದ್ದಾನು ನಂತರ ನೋಡಪ್ಪ ಅಲ್ಲಿದ್ದಾರೆ ವ್ರಜದ ಗೋಪಿಯರು ಅವರ ಶರೀರ ಎಷ್ಟು ಸಣ್ಣಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನನ್ನ ವಿರಹದಿಂದ ಎಷ್ಟು ಸಣ್ಣಗಾಗ್ಬಿಟ್ಟಿದೆ ಅಂದ್ರೆ ಅವರು ಅವರ ದೇಹ ಹತ್ತಿಯಂತೆ ಆಗಿದೆ ಆ ಹತ್ತಿಯನ್ನ ಅವರ ಹೃದಯದಲ್ಲಿ ಇದ್ದಂತಹ ನನ್ನ ಕುರಿತಾದಂತಹ ವಿರಹದ ಅಗ್ನಿ ಅದು ಸುಡ್ತಾ ಇದೆಯಂತೆ ಮೀದಂತೆ ಆ ದೈಹುದಕ್ಕೆ ಸರಿಯಾಗಿ ಅವರ ಅಗ್ನಿಯನ್ನ ಅದಕ್ಕೆ ತಿರಿ ಒತ್ತು ಅಗ್ನಿಯನ್ನು ಜೋರು ಮಾಡುವುದಕ್ಕೆ ಯಾವುದಂದ್ರೆ ಅವರ ನಿತ್ಯ ಸುರಂತೆ ಅವರ ನಿಟ್ಟಿಸಿರುವಂತಕ್ಕಂಥದ್ರಲ್ಲಿ ಆ ಗಾಳಿ ಆ ನಿಟ್ಟುಸಿರಿನ ಗಾಳಿ ಅಯ್ಯೋ ಕೃಷ್ಣನ್ ನೋಡ್ಲಿಕ್ಕಾಗಿಲ್ವಲ್ಲ ಆ ಭಗವಂತನ್ ನೋಡ್ಲಿಕ್ಕೆ ಆಗಿಲ್ವಲ್ಲ ಅನ್ನುವಂತ ನಿಟ್ಟುಸಿರೇ ಗಾಳಿಯ ರೀತಿಯಲ್ಲಿ ಅದಕ್ಕೆ ತಿದಿ ಹಾಕ್ತಾ ಅದಕ್ಕೆ ಅವರ ವಿರಹ ಅಗ್ನಿಗೆ ಆದ್ರೆ ಅಷ್ಟಾದ್ರೂ ಕೂಡ ಆ ಹತ್ತಿ ಸುಡ್ತಾ ಇಲ್ವಂತೆ ಆ ಅಂದ್ರೆ ಅವರ ದೇಹ ಅದು ಸುಟ್ಟು ಹೋಗ್ತಾ ಇಲ್ವಂತೆ ಯಾಕೆ ಗೊತ್ತೇನು ಉದ್ಧವ ಆ ನನ್ನ ಕುರಿತಾದಂತಹ ಪ್ರೇಮ ಅಶ್ರುಗಳು ಬಂದು ಆ ಅಶ್ರುಗಳು ಅದಂತ ತಂಪು ಮಾಡ್ತಾ ಇದೆ ಅಂತ ಅದಾವಾಗವಾಗ ತಂಪು ಮಾಡೋದು ಇದು ವಿರಹಾದಿನಿ ಇನ್ನು ಜೋರ್ ಮಾಡುದು ಇಂತಹ ಕಷ್ಟದಲ್ಲಿ ನಾನು ಅವ್ರ ಸ್ಥಿತಿಯನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ಅವರೆಲ್ಲರೂ ಕೂಡ ನನ್ನಿಂದ ಒಂದು ಸಂದೇಶವನ್ನು ಬಯಸ್ತಾ ಇದ್ದಾರೆ ನಾನು ಒಂದು ಸಂದೇಶ ಕೊಟ್ಟಾಗ ಅವರಿಗೆ ಸ್ವಲ್ಪ ಸಮಾಧಾನವಾಗುತ್ತೆ ಅವರ ಸಮಾಧಾನ ನನಗೆ ಬೇಕು ಅದರಿಂದ ದಯವಿಟ್ಟು ಹೋಗಿ ಹೇಳಪ್ಪ ಅಂಥೇಳಿ ಅವನು ಹೇಳ್ತಾನೆ ನೀನು ಹೋಗೋಕ್ಕೆ ಇರಬೇಕಾದ್ರೆ ಕಡೆ ಕಡೆ ಕಡೆ ಕಡಿ ಒಂದು ನಿಮಿಷ ನಾನಿನ್ನೂ ಒಂದು ಹೇಳುವನ್ನು ಮರ್ತುಬಿಟ್ಟೆ ನೋಡು ನೀನು ಅಲ್ಲಿ ಹೋಗ್ತೀಯಲ್ಲ ನೀನು ಹೋದ ತಕ್ಷಣ ಆ ಜಾಗಕ್ಕೆ ಹೋದ ತಕ್ಷಣ ಅಲ್ಲಿ ಒಬ್ಬ ಒಬ್ಬ ಇರ್ತಾನೆ ಒಬ್ಬ ಇರ್ತಾನೆ ನಿನಗೆ ಅವನು ತುಂಬ ಹುಷಾರಾಗಿರ್ಬೇಕು ನೀನು ನಿನಗೆ ಆಶ್ಚರ್ಯವಾಗ್ಬೋದು ಯಾಕೆ ಆ ವ್ಯಕ್ತಿ ನಂತರನೇ ಇದ್ ಬಿಟ್ಟು ಇದ್ದಾನೆ ಆ ವ್ಯಕ್ತಿ ನಂತರನೇ ಇದ್ದಾನೆ ಪೀತಾಂಬರ ಉಟ್ಕೊಂಡಿದ್ದಾನೆ ತಲೆಯಲ್ಲಿ ನಂತರವೇ ನವಿಲು ಗರಿ ಇದೆ ಕೈಯಲ್ಲಿ ಕೊಡಲು ಇದೆ ಇದರಲ್ಲಿ ವನಮಾಲಿ ಇದೆ ಹೊರಡಲ್ಲಿ ವನಮಾಲಿ ಇದೆ ನೋಡ ತಕ್ಷಣ ಭ್ರಮೆ ಹುಟ್ಟೀತು ಹುಷಾರ್ ಹುಷಾರ್ ನಾನಲ್ಲ ನಾನಲ್ಲ ನಾನು ಇಲ್ಲೇ ಇದ್ದೀನಿ ನೀನು ಅಲ್ಲಿ ಹೋಗಿ ನಾನು ಅಲ್ಲಿ ಅಲ್ಲಿ ಹಾಕಿ ಬಂದೆ ಅಂತ ಅಲ್ಲಿ ಕೇಳಬೇಕಾಗಿಲ್ಲ ವ್ಯಕ್ತಿನ ಆ ವ್ಯಕ್ತಿ ನನಗೋಸ್ಕರ ಅಲ್ಲಿರೋದು ರಾಧೆ ತನ್ಮನಸ್ಕಾ ತದಾತ್ಮೀಕಾಹ ಅಂದ್ರೆ ಆ ಪರಮ ಪುರುಷನನ್ನ ಅವನನ್ನೇ ಕುರಿತು ಚಿಂತಿಸ್ತಾ ಚಿಂತಿಸ್ತಾ ಚಿಂತಿಸ್ತಾ ಅವನೇ ಹಾಕ್ಬಿಟ್ಟಿದ್ದಾವಂತ ಆದ್ರೂ ಕೂಡ ನೀನು ಅವಳನ್ನ ಗುರುತು ಹಿಡೀಬಹುದು ಯಾಕೆ ಅಂದ್ರೆ ಸ್ತ್ರೀ ಸಹಜವಾದಂತಹ ಚಂಚಲತೆ ಎಲ್ಲ ಅವಳಲ್ಲಿ ಇನ್ನೂ ಇದೆ ಆದ್ರಿಂದ ನೀನು ಅದರಿಂದ ಗುರುತು ನೀನು ಇದ್ದಕ್ಕಿದ್ದ ಹಾಗೆ ನೀನು ಹೊಸ ಹೋಗ್ಬಿಡ್ಬೇಡುತ್ತಾನೆ ಇದು ಆ ಒಂದು ಪದ್ಯದ ಸಾರಾಂಶ ಇದೆ ಆಮೇಲೆ ಉದ್ದವ ಹೋಗ್ತಾನೆ ಉದ್ದವ ಹೋಗಿ ಅಲ್ಲಿ ದೊಡ್ಡದಾಗಿ ಉಪದೇಶ ಶುರು ಮಾಡ್ತಾನೆ ಇನ್ನೊಂದು ಇವನು ಜ್ಞಾನಿ ಹೋಗಿತಾನೆ ಅದ್ವೈತ ಪರಬ್ರಹ್ಮೆಲ್ಲ ದೊಡ್ಡದಾಗೆ ಶುರು ಮಾಡ್ತಾನೆ ಅವರನ್ನೆಲ್ಲ ಒಡಾತಿ ಹೊಡೆದು ಬಿಟ್ಟ ನನಗೆ ಇದೆಲ್ಲ ಬೇಕಾಗಿಲ್ಲಪ್ಪ ನೀನೆಲ್ಲ ತುಂಬ ದೊಡ್ಡವನು ನಮ್ಗೆ ಇದೆಲ್ಲ ತಲೆಗೆ ಹೋಗೋದೇ ಇಲ್ಲ ದಯವಿಟ್ಟು ಇದನ್ನೆಲ್ಲ ಬೇರೆ ಯಾರಿಗಾದೋ ಹೋಗು ನಮ್ಗೆ ಆ ಕೃಷ್ಣ ಪರಮಾತ್ಮ ಒಬ್ಬನೇ ಪತಿ ಅವನೊಬ್ಬನೇ ನಮ್ಮ ಕಾಂತ ಅವನಿಗೋಸ್ಕರ ನಾವಿದ್ದೇವೆ ಅವನಿಗೋಸ್ಕರ ಈ ಶರೀರ ಉಳಿದಿದೆ ಅವನು ಯಾವಾಗ ಬರ್ತಾ ಇದ್ದಾನೆ ಕೇಳು ಅಷ್ಟೇ ನಮ್ಗೆ ಇನ್ನೇನು ಬೇಕು ನಮ್ಗೆ ಜ್ಞಾನ ಬೇಕಾಗಿಲ್ಲ ಹೋಗು ಅವನು ಯಾವಾಗ ಬರ್ತಾನೆ ಇದನ್ನೇನೆ ಕೇಳಲಿಕ್ಕೆ ನಾವು ಬಯಸ್ತಾ ಇರೋದು ಅಂತ ಅವರು ಮೆಸೇಜ್ ಕೊಟ್ಕಳ್ತಾರೆ ಅವರ ಆ ಒಂದು ಅವ್ರು ಬರೋಕ್ಕಿಂತ ಮುಂಚೆ ಇವನು ಬರ್ತಾ ಇರಬೇಕಾದ್ರೆ ಅವರಲ್ಲಿ ನಡೀತಿರತಕ್ಕಂತ ಏನೇನಿದೆಯೋ ಕೃಷ್ಣನ ಕುರಿತಾದಂತಹ ಚಿಂತನೆಗಳು ಅವನ ಕುರಿತಾದಂತಹ ನಟನೆಗಳು ಅವನ ಕುರಿತಾದಂತಹ ಮಾತು ಅವರ ಹಾವಭಾವಗಳನ್ನು ನೋಡಿಬಿಟ್ಟೆ ಇನ್ನೊಂದೆಲ್ಲ ಹಾರೋಗ್ಬಿಡ್ತಿದ್ಯ ಅಲ್ಲಿ ಜ್ಞಾನ ಹಾರಿಗೆ ಹೋಗ್ಬಿಡುತ್ತೆ ಅವನ ಅವರಲ್ಲಿದ್ದಂತಹ ಭಕ್ತಿಯನ್ನು ಫುಲ್ಲು ತನ್ನಲ್ಲಿ ಅನ್ನೆತ್ಕೊಂಡು ತನ್ನ ವಾಪಸ್ ಕಣ್ಣಲ್ಲಿ ನೀರು ಹಾಕೊಂಡು ಬರ್ತಾನೆ ಕೃಷ್ಣನಿಗೆ ಆಶ್ಚರ್ಯವಾಗುತ್ತೆ ಏನಪ್ಪಾ ಜ್ಞಾನ ಜ್ಞಾನಿ ಹೇಳ್ತಾ ಇದ್ದಾನಲ್ಲ ನಾನು ಎಲ್ಲೂ ನೋಡೇ ಜ್ಞಾನಿ ಹೇಳೋದು ಜ್ಞಾನದ ಫಲವೇನಪ್ಪ ಇದೋ ನನಗೆ ಗೊತ್ತೇ ಇಲ್ವಲ್ಲಪ್ಪಾ ಅಂತ ಕೇಳ್ತಾನ ಕೃಷ್ಣ ಅಪಹಾಸ್ಯ ಮಾಡ್ತಾನ ಹಾಗೆ ಇವನಿಗೆ ಪಾಠವನ್ನು ಕಲಿಸಲಿಕ್ಕೆ ಅವರೆಲ್ಲ ಸಾಮಾನ್ಯರಲ್ಲ ಅನ್ನೋ ಪಾಠವನ್ನು ಕಲಿಸಲಿಕ್ಕೆ ಅವನು ಉದ್ಯೋಗ ಕಲಿಸ್ತಾನೆ ಅದೇನೇ ಇರಲಿ ಇಲ್ಲಿ ಈ ಸಂದರ್ಭದಲ್ಲಿ ಆ ಗೀತೆ ಅವರ ಹಾಡಿದ ಮೇಲೆ ನಂತರ ಅವನ ಪರಮಾತ್ಮ ಪುನಃ ಸಿಗ್ತಾನೆ ರಾಸಲೀಲೆ ಅಲ್ಲಿ ಶುರುವಾಗುತ್ತೆ ಅದರ ಮಧ್ಯದಲ್ಲಿ ಅವರು ಖುಸಿ ಗೋಪ ಮಾಡುತ್ತಾ ಪರಮಾತ್ಮ ಕೇಳ್ತಾರೆ ನೀನು ಯಾಕೆ ನಮ್ಮನ್ನು ಬಿಟ್ಬಿಟ್ಟು ಹೊರಟು ಹೋಗಿದ್ದು ನಿನ್ನ ಮೇಲೆ ಇದೆ ನಮ್ಮ ಆರೋಪ ಇದೆ ನೋಡು ಕೆಲವರಿದ್ದಾರೆ ಅವರು ಯಾರನ್ನ ಪ್ರೀತಿಸುತ್ತೇವೆಯೋ ಅವರನ್ನು ಮಾತ್ರ ಪ್ರೀತಿಸುತ್ತಾರೆ ಕೆಲವರು ಯಾರನ್ನು ಪ್ರೀತಿಸುತ್ತೇವೆಯೋ ಅವರನ್ನು ಪ್ರೀತಿಸುವುದಿಲ್ಲ ಕೆಲವರು ಎಲ್ಲರನ್ನೂ ಕಡೆಗಣಿಸುತ್ತಾರೆ ನಿನಗೆ ಇದರಲ್ಲಿ ಯಾರು ನೀನು ಯಾರು ಇದರಲ್ಲಿ ಅಂತ ಕೇಳ್ತಾರೋ ಪ್ರಶ್ನೆಯನ್ನು ಮಾಡ್ತಾರೆ ಕೇಳ ನೀನ್ ಯಾರು ಅಂತ ಆಗ ಆ ಪರಮಾತ್ಮ ಹೇಳ್ತಾ ಹೇಳ್ತಾ ಮದುವೆ ಹೇಳ್ತಾನೆ ನೋಡಿ ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ನನಗೆ ನಿಮ್ಮ ಮೇಲೆ ಅತ್ಯಂತವಾದಂತಹ ಪ್ರೇಮವಿದೆ ಅದನ್ನೇ ನಾನು ಹಿಂದೆ ಹೇಳಿದಂತೆ ನಾನು ನಿಮ್ಮ ಋಣವನ್ನ ಎಷ್ಟು ಜನ್ಮ ಎತ್ತಿದ್ರೂ ಕೂಡ ತೀರಿಸಿದ್ದಾರೆ ಆದ್ರೆ ನಾನು ಯಾಕೆ ಈ ರೀತಿಯಾಗಿ ಮತ್ತೆ ಮತ್ತೆ ಸಿಕ್ಕಿ ಮತ್ತೆ ಮತ್ತೆ ಮರೆಯಾಗುತ್ತೇನೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ನೀವು ಈಗಾಗಲೇ ನನಗೋಸ್ಕರ ಸಮಾಜವನ್ನು ತಿಳಿಸಿದ್ದೀರ ವೇದ ಆಚಾರ ತಿಳಿಸಿದ್ದೀರಾ ನಿಮ್ಮ ಗಂಡಂತ್ರ ತಿಳಿಸಿದ್ದೀರಾ ಇಷ್ಟು ತಿಳಿಸಿ ನೀವು ಬಂದ ಮೇಲೆ ನನ್ನನ್ನೇ ನೀವು ಪಡಿಬೇಕು ಅಪ್ಪಿ ತಪ್ಪಿ ನಿಮ್ಮ ಮನಸ್ಸಲ್ಲಿ ಬೇರೆ ವಿಚಾರಗಳು ಬಂದುಬಿಟ್ರೆ ಆವಾಗ ನೀವು ಹಿತೋ ಭ್ರಷ್ಟ ತಥೋ ಭ್ರಷ್ಟ ಆಗಿಬಿಡ್ತೀರಾ ನಿಮ್ಮನ್ನು ಕಾಪಾಡ್ಲಿಕ್ಕೆ ನಿಮ್ಮಲ್ಲಿ ನನ್ನ ಕುರಿತಾದಂತಹ ಪ್ರೀತಿಯನ್ನ ಹೆಚ್ಚಿಸ್ಲಿಕ್ಕೆ ನಾನು ಈ ರೀತಿ ಆಗಾಗ ಕಣ್ಮರೆಯಾಗ್ತೇನೆ ಆ ಕಣ್ಮರೆಯಾಗುವುದರ ಮೂಲಕ ನಿಮ್ಮಲ್ಲಿ ನನ್ನ ಕುರಿತಾದಂತಹ ಪ್ರೀತಿ ಇನ್ನೂ ಜಾಜ್ವಲ್ಯಮಾನವಾಗಿ ಉರಿತದೆ ಅಂತ ಹೇಳ್ತಾನೆ ಅವನೊಂದು ಉದಾಹರಣೆಯನ್ನು ಕೊಡ್ತಾನೆ ಹೇಗೆ ನಿರ್ಧನನಾದಂತಹ ಉಪ ಇವತ್ತೇನು ಇರಲ್ಲ ನಾಳೆ ಇದ್ದಕ್ಕಿದ್ದಾಗೆ ಅವನಿಗೆ ನೂರು ಕೋಟಿ ಲಾಟ್ರಿ ಹೊಡಿತು ಅಂತ ಇಟ್ಕೋಣೆ ಒಂದು ಕೋಟಿ ಎರಡು ಕೋಟಿ ಬೇಡ ಚೇಂಜ್ ಆಗುತ್ತೆ ಸಮಾಜ ನೂರು ಕೋಟಿ ಲಾಟ್ರಿ ಹೊಡಿತು ಅಂತ ಇಟ್ಕೊಳ್ಳೋಣ ಯಾಕಂದ್ರೆ ಸೊನ್ನೆಗಳಿಗೆ ಬೆಲೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾರಲ್ಲ ನೂರು ಕೋಟಿ ಲಾಟ್ರಿ ಲಾಟ್ರಿ ಹೊಡಿತು ಅಂತ ಇಟ್ಕೋಣ ಹೊರದ ತಕ್ಷಣ ಅವನು ಈಗ ಸದನ ಹಾಕ್ತಾನೆ ಸಂಪತ್ತಿನಿಂದ ಕೂಡ್ತಾನ ಸಂಪತ್ತಿನ ಕೂಡ ನಾಳೆ ಇನ್ನೊಬ್ರು ಯಾರೋ ಗೋರ್ಮೆಂಟ್ ನಲ್ಲಿ ಯಾರೋ ಒಬ್ರು ಬಂದು ಎಲ್ಲ ಕಳ್ಸ ಅವನು ಇದು ಮಾಡ್ಬಿಡ್ತಾರೆ ತಿರ್ಗಿ ಅವನ ಪಾಪರ್ ಮಾಡಿಬಿಡ್ತಾರೆ ಅಂತ ಇಟ್ಕೋಣ ಅವಾಗ ಎಷ್ಟು ದುಃಖಿತನ ಅಯ್ಯೋ ನನ್ಗೆ ಹೊರಟೋಯ್ತಲ್ಲ ಎಲ್ಲ ಹೋದ್ನಲ್ಲ ಭಿಕಾರಿ ಆದ್ನಲ್ಲ ಅಂತ ಹೇಳ್ತಾನ ದನದ ಮೇಲೆ ಅಷ್ಟು ಆಸಕ್ತಿ ಬರುತ್ತೆ ಅವನು ಅದನ್ನ ತಿಂಕ್ ಮಾಡಲ್ಲ ನಾನು ಹಿಂದಿನ ದಿವಸ ಭಿಕಾರಿ ಅಂತ ಅವನೇನ್ ಆಲೋಚನೆ ಮಾಡುದಿಲ್ಲ ನಾನು ನೂರು ಕೋಟಿ ಕಳ್ಕೊಂಡ್ಬಿಟ್ನಲ್ಲ ಅಂತ ಆಲೋಚನೆ ಮಾಡ್ತಾನೆ ಏನು ಕಳ್ಕೊಳ್ಳಿಲ್ಲ ಅಂತ ಅವ್ನು ಆಲೋಚನೆ ಮಾಡುದು ಯಾಕೆ ಆಲೋಚನೆ ಮಾಡಲ್ಲ ಅವನು ಆ ನೂರು ಕೋಟಿ ಒಂದಲ್ಲ ಲಾಟ್ರಿ ಹೊಡೆದಿದ್ದ ಆದರೂ ಕೂಡ ಆಲೋಚನೆ ಮಾಡಿದೆ ಇವ್ನು ನೂರು ಕೋಟಿ ಹೋಯ್ತಲ್ಲ ಅಂತ ನಿಂದವೇ ಅಲ್ಲದಪ್ಪ ಅದು ಆದರೂ ಎಷ್ಟು ಆಲೋಚನೆ ಬರುತ್ತೆ ಹಾಗೆಯೇ ನಿಮ್ಮ ಬಳಿ ನಾನು ಒಂದ್ಸಲಿ ಬಂದು ಇನ್ನೊಂದ್ಸಲಿ ಮರೆಯಾಗುವುದರ ರಹಸ್ಯ ಇದೆ ಆ ಪರಮ ವಿರಹ ಆಸಕ್ತಿ ಇದೆಯಲ್ಲ ಅದು ಆ ಆಸಕ್ತಿಯಿಂದ ನಿಮ್ಮಲ್ಲಿ ಇರ್ತಕ್ಕಂತಹ ಬೇರೆ ವಿಷಯ ವಸ್ತುಗಳ ವ್ಯಕ್ತಿಗಳ ಬೇರೆ धर्माधर्म विचार संपूर्ण नाशवाद सीक्रेट ऐन भगवदी सर्वधर्मा परितज अर्वधर्मा नाम बेदूटूं बॉमेदू बीडुट बिड़कुट ಯಾಕೆ ಅವನು ಸತ್ವಾತೀತ ಸತ್ವವು ಕೂಡ ಗುಣದ ಬಂತು ಅವನು ಗುಣಾತೀತ ಸತ್ವರಜತಮ ಈ ಮೂರಕ್ಕಿಂತ ಮೇಲ್ಮೆಡೆ ಇರ್ತಕ್ಕಂಥವು ಈ ಮೂರು ಗುಣಗಳು ಕೂಡ ಅವನು ಹಿಡೀಲಿಕ್ಕಾಗುವುದಿಲ್ಲ ಅದಕ್ಕೆ ಸರ್ವ ಅನ್ನುವಂಥ ಪದವನ್ನು ಭಗವಂತ ಅಲ್ಲಿ ಅಚ್ಚುಕಟ್ಟಾಗಿ ಸೇರಿಸಿದ್ದಾನೆ ಧರ್ಮ ಅನ್ನುವ ಪದ ಹಿಂದೆ ಸರ್ವ ಅನ್ನುವಂಥ ವಿಶೇಷಣವನ್ನು ಸೇರಿಸಿದ್ದಾನ ಅವನು ಅಶೇಷವಾಗಿ ಎಲ್ಲಾ ಧರ್ಮವನ್ನ ಬಿಟ್ಟು ನನಗೆ ಅಪಿಸಿ ಅದರ ಫಲವನ್ನು ಬಯಸದೆ ಮಾಂ ಏಕಂ ಶರಣಂ ಬ್ರಜಾ ನನ್ನೊಬ್ಬನನ್ನೇ ಬಳಿತಾ ಇರಬೇಕು ಆವಾಗ ಮಾತ್ರ ನಾನು ನೋಡ್ಕೊಳ್ತೇನೆ ಯಾಕೆ ಯಾವನೂ ಇಲ್ಲ ಅವನು ಅನಾತ್ಮಾಗ್ಬಿಟ್ಟ ಈಗ ಈಗ ಜವಾಬ್ದಾರಿ ನಂದು ಇಂಥವ್ ನನ್ನ ಕೆಟ್ಟ ನಾನು ನೋಡ್ಕೊಳ್ತೇನೆ ಅಂತ ಹೀಗೆ ಆ ಪಾಠವನ್ನ ಅವನು ಹೇಳ್ತಾನೆ ಪರಮಾತ್ಮ ಅದು ಅದು ಪರಮವಿರಹಾಸಕ್ಕೆ ಕೊನೆಯಲ್ಲಿ ಕೂಡ ನಾವು ನೋಡ್ತೇವೆ ಆ ಪರಮ ವಿರಹ ಅಂತಕ್ಕಂಥದ್ದು ಕೇವಲ ಗೋಪಿಯರಿಗೆ ಮಾತ್ರ ಅಲ್ಲ ಕೇವಲ ಈ ವ್ರಜದ ನರನಾರಿಯರಿಗೆ ಮಾತ್ರ ಅಲ್ಲ ಬೇರೆ ಎಲ್ಲರಿಗೂ ಯಾರ್ಯಾರು ಇಲ್ಲಿಯವರೆಗೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ವಿವಿಧ ರೀತಿಯ ಭಾವಗಳನ್ನು ಆಶ್ರಯಿಸಿಕೊಂಡು ಅವನ ಪರಮ ಭಕ್ತಿಯನ್ನು ಪಡೆದಿದ್ರೋ ಉದಾಹರಣೆಗೆ ದೇವಕಿ ವಾಸುದೇವ ಯಶೋಧ ನಂದ ಇತ್ಯಾದಿ ಅವರಲ್ಲೂ ಕೂಡ ಈ ಪರಮ ವಿರಹ ಅನ್ನೋದು ನಾನು ಯಾಕೆ ಇಲ್ಲಿ ಹೇಳಲಿಕ್ಕೆ ಹೋದೆ ಅಂದರೆ ಈ ಪರಮ ವಿರಹಾಸಕ್ತಿ ಅನ್ನುವುದು ಎಲ್ಲದಕ್ಕೂ ಸಮಾನ ಎಲ್ಲದಕ್ಕೂ ಬರ ಬರಲಿಕ್ಕೆ ಸಾಧ್ಯತೆ ಇದೆ ಅದನ್ನ ಹನ್ನೊಂದನೇ ಅಧ್ಯಾಯದ ಮೂವತ್ತು ಹನ್ನೊಂದನೇ ಸ್ಕಂದದ ಸ್ಕಂದ ಭಾಗವತದಲ್ಲಿ ಹನ್ನೊಂದನೇ ಸ್ಕಂದದ ಮೂವತ್ತೊಂದನೇ ಅಧ್ಯಾಯದಲ್ಲಿ ಇಲ್ಲಿ ಹೇಳ್ತಾರೆ ಸೂತರು ದೇವಕಿ ರೋಹಿಣಿ ಶೈವ ವಸುದೇವ ಸತಾ ಸುತವು ಕೃಷ್ಣರಾಮ ವ ಶೋಕಾರ್ಥ ವಿಜಹು ಮತಿಂ ಪ್ರಾಣಾಂಶ ವಿಜಹು ತತ್ರ ಭಗವದ್ ವಿರಹಾತುರಾಹ ಶಬ್ದ ಬಂತು ಅಲ್ಲಿ ಸುದ್ದಿ ಬಂತು ದ್ವಾರಕೆಯಲ್ಲಿ ಎಲ್ಲ ನಾಶವಾಯ್ತು ಯಾಕೆ ಇವ್ರಿಲು ವ್ರಜ ದ್ವಾರಕೆಯಲ್ಲಿ ಸುದ್ದಿ ಬಂತು ದ್ವಾರಕೆಯಿಂದ ಓಡ್ಬಂದ್ರು ಎಲ್ಲ ಎಲ್ಲ ಅಲ್ಲಿ ಹೊಡೆದಾಡ್ಕೊಂಡು ಒಬ್ರಿಗೊಬ್ರು ಒಬ್ರು ಉಡ್ದಿಲ್ಲ ಕೃಷ್ಣ ಪರಮಾತ್ಮನು ತನ್ನ ಸೋದಾಂಶ ಹೊರಟೋದ ಇನ್ಯಾರು ಇಲ್ಲ ಅನ್ನೋದು ಸುದ್ದಿ ಇಲ್ಲಿ ಬಂತು ವ್ರಜದಲ್ಲಿ ಬಂದ ತಕ್ಷಣ ಏನ್ ಮಾಡಿದ್ರು ವಸು ದೇವಕಿ ರೋಹಿಣಿ ವಸುದೇವ ಇವರೆಲ್ಲರೂ ಕೂಡ ತಮ್ಮಿಬ್ಬರ ಮಕ್ಕಳನ್ನ ನೋಡದೆ ಅವರ ಸ್ಮರಣೆ ಹೆಚ್ಚಾಯ್ತು ಅವರಿಗೆ ಈಗ ಹೆಚ್ಚಾಗಿ ಬಂತು ಅಲ್ಲಿ ಬೇರೆ ಏನೋ ಕೆಲ್ಸದಲ್ಲಿ ತೊಡಗಿದ್ರು ಯಾವಾಗ ಈ ಸುದ್ದಿ ಬಂತೋ ಅವರಿಗೆ ಅಯ್ಯೋ ನಮ್ಮ ಕಣ್ಮುಂದೆ ಅವ್ರಿಲ್ವಲ್ಲ ಇನ್ನಿಲ್ವಲ್ಲ ನಮಗೆ ಅಂಥೇಳಿ ಆ ಮಾತೃ ವಾತ್ಸಲ್ಯ ಪಿತೃವಾತ್ಸಲ್ಯ ಉಕ್ಕಿ ಆ ಪ್ರೇಮ ರೂಪ ಅಂತ ಇನ್ ಅವರು ನಮ್ಗೆ ಇನ್ನಿಲ್ವಲ್ಲ ಹಾಗೆಯೇ ಪ್ರಾಣಾಂಶ ವಿಗಹು ಪ್ರಾಣವನ್ನೇ ಬಿಟ್ಟುಬಿಟ್ಟರು ಆ ಸುದ್ದಿ ಕೇಳ್ತಾ ಪ್ರಾಣ ಪಕ್ಷಿ ಹಾರಿ ಹೋಯ್ತದೆ ಹೌದು ಅರ್ಜುನನಿಗೆ ಏನಾಯಿತು ಅರ್ಜುನ ಪ್ರೇಯಸ ಸಕ್ಯಹು ಕೃಷ್ಣ ವಿರಹಾಪುರ ಕೃಷ್ಣನ ಸತ್ಯುಹು ಸ್ನೇಹಿತನಾದಂತಹ ಅರ್ಜುನನು ತನ್ನ ಪ್ರಿಯತಮನಾದನಾದಂತಹ ಕೃಷ್ಣನ ಅಗಲುವಿಕೆಯನ್ನು ಸಹಿಸಲಾರದೆ ಆತ್ಮಾನಂ ಸಾಂತ್ವಯಾಮಾಸ ಕೃಷ್ಣ ಗೀತೈಹಿ ಸದುಕ್ತಿವಿಹಿ ಅವನೇ ವಿಷಯ ತಂದವನೀಗ ಅವನಿಗೂ ಪದೇ ಪದೇ ಆ ದುಃಖ ಬರ್ತಾ ಇದೆ ಆ ದುಃಖವನ್ನು ಮರೀಲಿಕ್ಕೆ ಅವನೇನ್ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮನ ಅವನೇನು ಹೇಳಿದ್ನೋ ಆ ಗೀತೆಯ ಉಕ್ತಿಗಳು ನೆನಪಲ್ಲ ಆಯ್ತಲ್ಲ ಅವನ್ಗೆ ಅದನ್ನೇ ಪುನಃ ರಿಪೀಟ್ ಮಾಡ್ತಾ ಇದ್ದಾನ ಈ ರೀತಿ ಕೃಷ್ಣ ಹೇಳಿದ್ದ ಈ ರೀತಿ ಕೃಷ್ಣ ಹೇಳಿದ್ದ ಈ ರೀತಿ ಕೃಷ್ಣ ಹೇಳಿದ್ದ ಅಂತ ಆ ಗೀತದನ್ನ ಅದನ್ನೇ ಅವನು ಪುನರಾವರ್ತನೆ ಮಾಡ್ತಾ ಇದ್ನಂತೆ ಅದ್ರಲ್ಲಿ ಅದನ್ನು ಬರುತ್ತೆ ಹೀಗೆ ಪರಮ ವಿರಹಾಸಕ್ತಿ ಅನ್ನುವುದು ಅತ್ಯಂತ ಆ ಒಂದು ಸಾಧನೆಯ ಹಂತದಲ್ಲಿ ತನ್ನ ಕೊಳೆಯನ್ನ ಕಳೆಯುವುದರೊಂದಿಗೆ ನಮ್ಮಲ್ಲಿರ್ತಕ್ಕಂತಹ ಮಲಿಸತೆಯನ್ನ ಕಳೆಯುವುದರೊಂದಿಗೆ ಪರಮಭಕ್ತಿಯನ್ನು ಕೊಡುತ್ತೆ ಹಾಗೆಯೇ ಈ ಕೃಷ್ಣ ಚೈತನ್ಯ ಹಾಗೂ ಶ್ರೀ ರಾಮಕೃಷ್ಣರ ಜೀವನದಲ್ಲಿ ನಮಗೆ ಕಂಡು ಬರುವುದೇನು ಹೇಳಿದ್ರೆ ಆ ಪರಮ ಭಕ್ತಿಯನ್ನು ಮುಟ್ಟಿದ ಮೇಲೂ ಕೂಡ ಕೆಲವೊಮ್ಮೆ ಈ ದರ್ಶನಾದಿಗಳಲ್ಲಿ ಪರಮಾತ್ಮ ದರ್ಶನವಾಗುತ್ತಲ್ಲ ಅಲ್ಲೂ ಕೂಡ ಕೆಲವೊಮ್ಮೆ ಭಗವಂತ ದರ್ಶನ ಕೊಡೋದಿಲ್ಲ ಹೊರಟೋಗ್ಬಿಡ್ತಲ್ಲ ಶ್ರೀರಾಮಕೃಷ್ಣರಿಗೆ ಕಾಳಿಯ ದರ್ಶನ ಪ್ರಥಮ ದರ್ಶನವಾಯಿತು ಒಂದೇ ಒಂದು ಕ್ಷಣ ಆ ಕಾಳಿಯ ಅದ್ಭುತ ರೂಪವನ್ನು ತೋರಿಸಿ ಹೊರಟೋಗ್ಬಿಟ್ಟರು ಇವರಿಗೆ ಶುರುವಾಯಿತು ಮಂತ್ರ ಅಲ್ಲಿ ತಣಿಯಲಿಲ್ಲ ಶುರುವಾಯಿತು ಆ ದೇವಿಯನ್ನ ತಾಯಿಯನ್ನ ದಿನನಿತ್ಯವೂ ದಿನನಿತ್ಯವೂ ನಿರಂತರವಾಗಿ ನೋಡಬೇಕು ಅನ್ನುವಂತಹ ವಿರಹ ಪ್ರೇಮ ಹೆಚ್ಚಾಯ್ತು ಅದಕ್ಕೋಸ್ಕರ ಅವರು ವ್ಯಾಕುಲ ಚಿತ್ತರಾಗಿ ಅಮ್ಮ ಅಮ್ಮ ಅಂತ ಹೇಳಿ ಆ ಇದನ್ನ ಸಾಧನೆಯನ್ನ ಮಾಡ್ತಾ ವ್ಯಾಕುಲತೆಯೇ ಸಾಧನೆ ಅಲ್ಲಿ ಬೇರೆ ಯಾವ ಸಾಧನೆಯೂ ವ್ಯಾಕುಲತೆಯೇ ಸಾಧನೆ ತೀವ್ರತೆಯೇ ಸಾಧನೆ ಆ ಪ್ರೇಮದಿಂದ ಅವರು ಆ ಕಾಳಿಯ ದರ್ಶನವನ್ನು ಪಡಿತಾರೆ ನಿರಂತರವಾಗಿ ಅವರಿಗೆ ಆ ಕಾಳಿ ಬಂದು ಹೇಳುತ್ತಾರೆ ಅಂತ ಹೇಳಿ ಶ್ರೀರಾಮಕೃಷ್ಣ ಜೀವನದಲ್ಲೂ ನಾವು ನೋಡಬಹುದು ಹಾಗೆ ಕೃಷ್ಣ ಚೈತನ್ಯಿಗೂ ಕೂಡ ಚೈತನ್ಯ ಆ ಭಕ್ತಿ ಪಂಥದ ಮಹಾಪ್ರಾಚಾರ್ಯ ಬಂಗಾಳದ ಸಂತ ಹದಿನೈದನೇ ಶತಮಾನದ ಮಹಾಸಂತ ಅವನಲ್ಲೂ ಕೂಡ ಅವನ ಶರೀರದಲ್ಲಿ ಕೃಷ್ಣ ರಾಧೆಯರ ಆವಿರ್ಭಾವ ಅರ್ಧ ಕೃಷ್ಣ ಅರ್ಧ ರಾಧೆ ಅವನಿಗೆ ಆ ಪ್ರೇಮ ಅಲ್ಲೇ ಅವನು ಪ್ರೇಮಯ ಮಹಾಸಾಗರ ಪ್ರೇಮದ ಸಾಗರ ಅವನ ಆವಾಗವಾಗ ಆ ಮಹಾಭಾವಕ್ಕೆ ಆ ಮಹಾಭಾವದ ಚಿಹ್ನೆಯಿದೆ ರೋಮ ರೋಮಗಳು ಎದ್ದೇಳ್ತಾ ಇದ್ದಾರೆ ಆ ಪರಮಾತ್ಮ ಚಿಂತನೆಯಿಂದ ರೋಮ ರೋಮಗಳು ಎದ್ದೇಳ್ತಾ ಇದ ಅಂತಹ ಆ ಅನುಭವವನ್ನು ತಂದು ಕೊಡ್ತಕ್ಕಂಥದ್ದು ಈ ಪರಮ ವಿರಹಾಶಿ ನಂತರ ಬರ್ತಕ್ಕಂಥದ್ದು ಇತ್ಯಂ ವದಂತಿ ಜನ ಜಲ್ಪ ನಿರ್ಭಯ ಏಕಮತಾ ಕುಮಾರವ್ಯಾಸ ಶುಖಾಂಡಿಲ್ಯ ಗರ್ಗ ವಿಷ್ಣು ಕೌಂಡಿನ್ಯ ಶೇಷ ಉದ್ಧವ ಆರುಣಿ ಬಲಿ ಹನುಮತ್ ವಿಭೀಷಣಾದಯೋ ಭತ್ಯಾಚಾರ್ಯ ಈ ಸೂತ್ರ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡ್ರಪ್ಪ ಇದು ಏನ್ ಇಷ್ಟೆಲ್ಲ ನಾನು ಇಷ್ಟೊಂದು ಸೂತ್ರದಲ್ಲಿ ಎಂಬತ್ತೆರಡು ಸೂತ್ರದಲ್ಲಿ ವಿಚಾರ ಮಾಡಿದ್ದೀನಲ್ಲ ಇದೆಲ್ಲ ಕೇವಲ ನಂದು ಅಭಿಪ್ರಾಯ ಮಾತ್ರ ಅಲ್ಲ ನನ್ನ ಜೊತೆಗೆ ನಾನು ಮುಂದೆ ಹೇಳಲಿರುವಂತಹ ಈ ಎಲ್ಲ ಆಚಾರ್ಯರ ಅಭಿಪ್ರಾಯಗಳೂ ಕೂಡ ಇದೇ ಆಗಿವೆ ಹೇಳ್ಕೊಡಿ ಕೇವಲ ನಾನೊಪ್ಪನೇ ಹೇಳಿದ್ದಂದಲ್ಲ ನಾರದ ಒಪ್ಪ ಮಾತ್ರ ಅಲ್ಲ ಎಲ್ಲರೂ ಹೇಳಿದ್ದಾರೆ ಅವ್ರು ಯಾರು ಅಂದ್ರೆ ಇತ್ಯೇವೋದಂತೆ ಜನಜಲ್ಪ ನಿರ್ಭಯ ಈ ಆಚಾರ್ಯರು ಮುಂದೆ ಹೇಳನ್ಕೊಡುವಂತಹ ಈ ಭಕ್ತಿ ಆಚಾರ್ಯರು ಜನಜಲ್ಪ ನಿರ್ಭಯರು ಏನಿದು ಜನಜಲ್ಪ ನಿರ್ಭಯ ಆಧ್ಯಾತ್ಮಿಕ ಜೀವನದಲ್ಲಿ ಬರಬೇಕಾದ್ರೆ ಮೊಟ್ಟ ಮೊದಲನೆಯ ನಮಗೆ ಏನು ಒಂದು ಲಕ್ಷಣಗಳು ಕಾಣಿಸ್ಬೇಕು ಅಂದ್ರೆ ಸಾಧಕನಲ್ಲಿ ಜನ ಜಲ್ಪಕ್ಕೆ ಕಿವಿಗೊಡಬಾರದು ನಾವು ನಿಜವಾಗಿಯೂ ಕೂಡ ಧಾರ್ಮಿಕರಾಗಿದ್ದರೆ ಅದು ಎಲ್ಲಿಯವರೆಗೆ ನಾವು ಕಿವಿಗೊಡಬೇಕು ಅಂದ್ರೆ ನಾವು ಅಧಾರ್ಮಿಕರಾಗಿರೋ ತನಕ ನಮ್ಮ ಅಧರ್ಮವನ್ನು ಎತ್ತಿ ಹಿಡಿತಾರೋ ಅಧರ್ಮವನ್ನು ಎತ್ತಿ ಹಿಡಿತಾರೆ ನಮ್ಮನ್ನು ಸರಿದಾರಿಗೆ ತರ್ತಾರೆ ಸರಿ ನಾವೀಗ ಧಾರ್ಮಿಕರಾದ್ಮೇಲೆ ಕೂಡ ಮಾತನಾಡೋರು ಎಷ್ಟಿದ್ರು ಇದ್ದೇ ಇರ್ತಾರೆ ಯಾಕೆಂದ್ರೆ ನಾಲ್ಗಿ ಇರೋ ಯಾಕೆ ಸ್ವಾಮಿ ಭಗವಂತನ ಗುಣಗಾನ ಮಾಡುವುದಕ್ಕಲ್ಲ ಬೇರೆಯವ್ರ ಕುರಿತಾಗಿ ಮಾತನಾಡೋದಕ್ಕೆ ಸ್ವಾಮಿ ಅಷ್ಟು ರುಚಿ ಅದು ಬೇರೆಯವ್ರ ಕುರಿತಾದಂತಹ ರುಚಿ ಅದು ಕಾಣುತ್ತೆ ಅಂತವರು ಇರ್ತಾರೆ ಅಂಥವರೇ ಜಾಸ್ತಿ ಜನ ಗೊತ್ತಾಗುತ್ತೆ ಈ ರಾಮಕೃಷ್ಣ ಜೀವನದಲ್ಲೂ ನಾವು ನೋಡ್ತಾ ಒಬ್ಬೊಬ್ರು ಒಂದೊಂದು ತಲೆಗೆ ತಲೆಗೆ ಒಬ್ಬ ಒಬ್ರು ಒಂದೊಂದು ಮಾತನಾಡ್ತಾ ಇದ್ರು ಹೀಗೆ ಎಲ್ಲಾ ಸಂತರ ಜೀವನದಲ್ಲೂ ನಾವು ನೋಡ್ತೇವೆ ಅವ್ರಿಗೆ ಎಷ್ಟು ಮಾತನಾಡ್ತಾ ಇದ್ರು ಅಂತ ಆದ್ರೆ ಅದಕ್ಕೆಲ್ಲ ಕಿವಿಗೊಡಬಾರದು ಕಿವಿಗೇ ನೀವು ಅಯ್ಯೋ ಅವರು ಹಿಂಗಂದ್ರು ಅಯ್ಯೋ ನಾಡೋರು ಹಿಂಗಂದ್ರು ನಾಡಿದ್ರು ಹಿಂಗಂದ್ರು ಆಚೆ ನಾಡಿದ್ರು ಹಿಂಗಂದ್ರು ಬರೀ ಅವ್ರು ಹಿಂಗಂದ್ರೆ ಹಿಂಗಂದ್ರು ನೀನು ಪರಮಾತ್ಮ ಸ್ಮರಣೆ ಮಾಡೋದು ಯಾವಾಗ ಆ ದಾರಿಯಲ್ಲಿ ಮುಂದೆ ಹೋಗು ಇವ್ರ ಮಾತುಗಳು ಯಾವುದು ನಿನಗೆ ಪರಮಾತ್ಮನಿಂದ ಸರ್ಟಿಫಿಕೇಟ್ ಬರುತ್ತೋ ಶಿಷ್ಟರಿಂದ ಸರ್ಟಿಫಿಕೇಟ್ ಬರುತ್ತೋ ಭೇಷ್ ಇವ್ರು ಯಾರ ಸರ್ಟಿಫಿಕೇಟ್ ನಿನ್ ಕೊಡೋದಕ್ಕೆ ಅದನ್ನೇ ಭರ್ತೃಹರಿಹುಳು ತನ್ನ ನೀತಿಶತಕದಲ್ಲಿ ಈ ಧಾರ್ಮಿಕರಾದವರು ಯಾವ ರೀತಿ ಇರ್ತಾರೆ ಅಂದ್ರೆ ನಿಂದಂತು ನೀತಿ ನಿಪುಣಾ ಯದಿ ವಾ ಸ್ತುವಂತು ಲಕ್ಷ್ಮೀ ಸಮಾವೇಶ ಗಚ್ಚತು ವಾ ಯಥೇ ಅಧ್ಯಯ ವಸ್ತು ಯುಗಾಂತರೇವಾ ನ್ಯಾಯಾತ್ ಪಥಪ್ರವಿಚಲಂತಿ ಪಥನ್ನ ದೀರಾ ಯಾವ ರೀತಿಯಲ್ಲಿ ಇರ್ತಾರೆ ಧಾರ್ಮಿಕ ಪುರುಷರು ಅಂದ್ರೆ ನೀತಿ ನಿಪುಣ್ರೆ ಅವ್ರು ಎಲ್ಲಾ ನೀತಿಯಲ್ಲಿ ಎಕ್ಸ್ಪರ್ಟ್ ಆಗಿರ್ಲಿ ನಿಂದಂತೂ ಯತಿ ವಾಸ್ತುವಂತ ನಿನ್ನ ಯಾವುದೋ ಒಂದು ಆಚರಣೆಯನ್ನು ನೋಡಿ ನಿಂದಿಸ್ತಾರೆ ನಿಂದಿಸ್ಲಿ ಅಥವಾ ಸ್ತುತಿಸ್ತಾರೆ ಸ್ತುತಿಸ್ಲಿ ನನಗೇನಂತೆ ಅದೆರಡೂ ಕೂಡ ನನಗೆ ಒಂದೇನೆ ನೀತಿ ಸ್ತುತಿ ಮತ್ತು ನಿಂದೆ ಎರಡೂ ಒಂದೇನೆ ಲಕ್ಷ್ಮೀ ಸಮಾವೇಶತು ಗತುವಾ ಯಥೇಷ್ಟಂ ಸಂಪತ್ತು ಬರ್ಲಿ ಹೋಗಲಿ ಅದಕ್ಕೆ ಏನ್ರಿ ಸ್ವಾಮಿ ಲಕ್ಷ್ಮಿಯ ಸ್ವಭಾವವೇ ಚಂಚಲೆಯವಳ ಇವತ್ತು ಬರ್ತಾಳೆ ಗ್ಯಾರಂಟಿ ಇಲ್ಲ ನಾಳೆ ಹೋಗ್ತಾಳೆ ಆದ್ರಿಂದ ಓ ಲಕ್ಷ್ಮಿ ಇದ್ರೆ ಮಾತ್ರ ಹೀಗೆ ನನಗೆ ಬಂತು ಲಕ್ಷ್ಮಿ ಬಂತು ಲಕ್ಷ್ಮಿ ಹೋಯ್ತು ಅಯ್ಯೋ ಅಂತ ಚಿಂತೆಯಾಗಿ ಹಾಗೆ ಅಜೈವ ಮರಣ ಮಸ್ತು ಇವತ್ತೇ ಮರಣ ಬರಲಿ ನಮ್ಗೆ ಅಥವಾ ಇನ್ನು ಯುಗ ಒಂದು ಯುಗ ಕಳೆದ ಆದ್ರೂ ಕೂಡ ನಮಗೆ ಮರಣ ಬಂದ್ಲಿ ನಮ್ಮ ಜಾಗದಲ್ಲಿ ಡಿಸೈಡ್ ಆಗಿರಲಿ ಅದೇನ್ರಿ ಮಹಾ ನಾವು ಏನು ನ್ಯಾಯ ಧರ್ಮ ಅಂತ ನಾವು ತಿಳ್ಕೊಂಡಿದ್ದೇವೆಯೋ ಆ ಮಾರ್ಗದಿಂದ ಒಂದು ಕಿಂಚಿತ್ತಾವು ನಾವು ಅಲುಗಾಡೆವು ಅನ್ನುವಂತಹ ಸ್ಥಿರಮತಿಗಳಾಗಿರ್ತಾರೆ ಧಾರ್ಮಿಕರು ಹಾಗೆರಬೇಕಂತೆ ಬರ್ತರಿ ಹಾಗೆ ಹೇಳ್ತಾನ ಹಾಗೆಯೇ ಅಂಥವರ ಹೇಳ್ತಾ ಇದ್ರಲ್ಲಿ ಹೇಳ್ತಾರೆ ನಿಂದಾವನ ಜಂತಂ ಭೂಷಣಂ ಯತ್ತ ಯೋಗಿನ್ನಕ್ಷೇಪ ಕಥಂ ತತ್ಯ ವಾಚಾಟೈ ಕ್ರಿಯತಾಮ್ಯ ಯೋಗಿಗಳಾಗಿರೋರಿಗೆ ಯಾರು ಯೋಗ ಯೋಗ ಮಾರ್ಗದಲ್ಲಿ ಅಂದರೆ ಜ್ಞಾನಯೋಗ ಆಗಿರ್ಬೋದು ಭಕ್ತಿಯೋಗ ಆಗಿರ್ಬೋದು ರಾಜಯೋಗ ಆಗಿರ್ಬೋದು ಕರ್ಮಯೋಗ ಆಗಿರ್ಬೋದು ಅಂತೂ ಯೋಗಿಗಳು ಯೋಗಿಗಳಿಗೆ ಅವರೇನಂತೆ ನಿಂದಾವಮಾನವತ್ಯಂತಂ ಎರಡೂ ಕೂಡ ಅವರಿಗೆ ಅಲಂಕಾರ ಅಂತೆ ನಿಂದೆ ಹಾಗೂ ಮಾನ ಎರಡೂ ಕೂಡ ಅವರಿಗೆ ಅಲಂಕಾರ ಅಂತೆ ಯಾರಿಗೆ ಯೋಗಿಗಳಿಗೆ ಅದೇನು ಬೇಕಾಗಿಲ್ಲ ಅವರಿಗೆ ಅದಾಗಲೇ ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕಿ ಸ್ವಾಮಿ ಪರವಾಗಿಲ್ಲ ನನಗೇನಂತೆ ನಿಮಗೆ ತನ್ನ ಸಂತೋಷ ದಿ ವಿಕ್ಷೇಪ ಕತಂತಸ್ಯ ಅವರಿಗೆ ದಿ ಆಗೋದೇ ಇಲ್ಲ ಅಂತೆ ಚಿತ್ತದಲ್ಲಿ ವಿಕ್ಷೇಪ ಆಗೋದೇ ಇಲ್ಲ ಅಯ್ಯೋರು ಹಂಗಂದ್ರು ಆ ಎಷ್ಟು ಏನು ಹೊರಡ್ತಾ ಇದ್ದ ನನ್ನ ಆಗೋದೇ ಇಲ್ಲ ಯೋಗಿಗಳಿಗೆ ಯೋಗ ಮಾರ್ಗದಲ್ಲಿರ್ತಕ್ಕಂಥವರಿಗೆ ಸತತ ಸುಲಭ ದೈನ್ಯೇ के जीव ोको यदि मम परीवादात प्रीतिमा कश्चि पीव तो यथेष्ट मतम सिरो वगति बहु दुख दुःखे दुर्लभ प्रीति योग इन रीति तुम सीक्रेट साधक चिंतम यारो साधक यी ಈಗ ಯಾರೋ ಒಬ್ರು ನನ್ನ ಕುಡಿದು ನಿಂದೆ ಮಾಡ್ತಾ ಇದ್ದಾರೆ ಹಿಂದಿದ್ದೋ ಮುಂದಿದ್ದೋ ನಿಂದೆ ಮಾಡ್ತಾ ಇದಾರೆ ಅವಾಗ ಒಂದು ತಲೆಯಲ್ಲಿ ಹೀಗೆ ಬರುತ್ತಂತೆ ಸತತ ಸುಲಭ ದೈನ್ಯ ಈ ಜೀವ ಲೋಕದಲ್ಲಿ ಈ ಮಧ್ಯ ಲೋಕದಲ್ಲಿ ದೈನ್ಯ ಅಥವಾ ದುಃಖ ಅಂತಕ್ಕದ್ದು ಅತ್ಯಂತ ಸುಲಭವಾಗಿ ಬರುತ್ತೆ ಏನು ಮಾಡ್ಬೇಕಾಗಿಲ್ಲ ನೀವೇನು ಮಾಡಿದ್ರೆ ದುಃಖ ಪ್ರತಿನಿ ಪ್ರತಿನಿತ್ಯವೂ ಬರುತ್ತಂತೆ ಹಾಗೆಯುಖೆ ಸುಖ ಅಂದ್ರೆ ಇಲ್ಲವೇ ಇಲ್ಲ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಸುಖ ಬಂದಾಗಿರುತ್ತೆ ದುಃಖವೇ ಜಾಸ್ತಿ ಅಂತಹ ಜೀವಲೋಕದಲ್ಲಿ ಯದಿ ಮಮ ಪರಿವಾದ ಒಂದು ವೇಳೆ ನನ್ನನ್ನು ಹೀಯಾಡುವುದರಿಂದ ಪ್ರೀತಿ ಮಾಪ್ನೋತಿ ಕಷ್ಟ ಪ್ರೀತಿ ಉಂಟಾಗತ್ತೆ ಅಂತ ಹೇಳಿದ್ರೆ ಹಾಗೆ ಸರಿ ಹ್ಞೂ ಹಾಗೆ ಹೀಗೆ ಅನ್ನೋದು ಆ ಪಟ್ಟ ತುಂತಪ್ಪ ಎದೆ ತುಂಬಿ ಬಂತು ನಂದು ಅಂತ ಅವನಿಗೆ ಏನನ್ನ ಅನ್ಸು ಅಂತ ಹೇಳಿದ್ರೆ ಪರಿವಾದತು ಯಥೇಷ್ಟಂ ಎಷ್ಟು ನನ್ನ ಹಂಗಿಸ್ಲಿ ಎಷ್ಟು ನನ್ನ ನಿಂದಿಸ್ಲಿ ಯಾಕೆ ಮತ್ತಮಕ್ಷಿ ಇರೋವ ನನ್ನ ಮುಂದೆ ಆಗಲಿ ಅಥವಾ ನನ್ನ ಹಿಂದೆ ಆಗಲಿ ಎಷ್ಟು ಬೇಕಾದ್ರೂ ನನಗೆ ಹಂಗಸ್ಲಿ ಹೀ ಆಗ್ಸ್ಲಿ ಯಾಕೆ ಗೊತ್ತಾ ನಾನು ಉಪಕಾರ ಮಾಡ್ತಾ ಹೇಗೆ ಜಗತಿ ಬಹು ದುಃಖೆ ದುರ್ಲಭ ಪ್ರೀತಿಯೋಗ ಪ್ರೀತಿಯೋಗ ತನಗೆ ಇಷ್ಟವಾದದ ಯೋಗ ತಮಗೆ ಇಷ್ಟವಾದದ ಪ್ರಾಪ್ತಿ ಈ ಜಗತ್ನಲ್ಲಿ ಅತ್ಯಂತ ದುರ್ಲಭ ಸಿಗುವುದೇ ಇಲ್ಲ ಆದ್ರೆ ಇವನಿಗೆ ಸಿಕ್ಬಿಟ್ಟಿದೆಯಲ್ಲ ಹೇಗೆ ಆಹಾ ಏನ್ ತೃಪ್ತಿ ಈಗ ಸರಿ ಬೈಯೋದು ಬೈಯೋದು ಬಯ್ಯೋದು ಒಂದು ಗಂಟೆ ಬೈತಾ ಇದ್ದ ಹಾಗೆ ನಾನು ಹೀಗೆ ಮಹಾರಾಷ್ಟ್ರ ಬೈದಿದ್ದ ಅಂದ್ರೆ ಕೆಲವರಿಗೆ ಆ ಬಯ್ಯೋದ್ರಲ್ಲಿ ಎಷ್ಟು ಆನಂದ ಇರುತ್ತೆ ಅಂತ ನಾನು ಹೇಳ್ತಾ ಇದ್ರು ಅದು ಅದ ಪವರೇ ಹಾಗೆ ಇಲ್ಲಿ ಯೋಗಿಯಾದ್ರು ಸಾಧಕನಾದ ಏನನ್ನ ಇದು ಮಾಡ್ಬೇಕು ಅಂದ್ರೆ ಹೀಗೆ ತಿಳ್ಕೊಡ್ಬೇಕಲ್ವ ನಿಜವಾಗಿಯೂ ಸಾಧಕ ಅಂತ ಅನ್ಸ್ಕೊಳ್ಬೇಕಾದ್ರೆ ಈ ರೀತಿ ಅವ್ನು ಯಾವ ಆಂಗಲ್ ಅಲ್ಲಿ ನೋಡ್ಬೇಕು ಆಯಾಮದಲ್ಲಿ ನೋಡ್ಬೇಕು ಅಂದ್ರೆ ಈ ರೀತಿ ಅದರಿಂದ ಆದ್ರೂ ತೃಪ್ತಿ ಆಯ್ತಲ್ಲ ಸಂತೋಷವಾಯ್ತಲ್ಲ ಅಮೃತ ಕೊಡದಂತಾಯ್ತಲ್ಲ ಬಾ ಭೇಷ್ ಭೇಷ್ ಭೇಷ್ ಹಾಗೆ ಹೀಗೆ ಇನ್ನು ಮುಂದಿನ ಇದನ್ನ ಯಾವ ರೀತಿ ಜನಜಲ್ಪ ನಿರ್ಭಯ ಅನ್ನೋದನ್ನ ಇನ್ನು ವಿವರಿಸ್ತಾ ಮುಂದಿನ ತರಗತಿಯಲ್ಲಿ ನಾನು ಹೇಳ್ತೇನೆ अदनिगे तेज पूर्ण मद पूर्णमिद पूर्णापूर्ण मुदच्य से पूर्ण्यपूर्ण मदाय पूर्णमेवशिष्य ओ शाशा तिशा हरी ओं तत्त श्रीकृष्णापणमस्तू